सीता तन हेसुलागवत अलुड़े आतं लक्ष्मीदेवी अरमयत्म जोतार पूर्णोराज सुविराजितिव्यशोकवितासु सुषितासु ಅಶೋಕ ವನವನ್ನು ಅಪಹರಣವಾಗಿ ಬಿಟ್ಟಿದ್ದು ನಾನು ನಮ್ಮ ಸ್ವಾಮಿ ಅನ್ವಕ್ಯ ವಿಹಾರ ಮಾಡ್ತಾರೆ ಅಶೋಕವನಿಕಾ ರೇಮೇ ತಯಾ ಪರಮಾತ್ಮ ಸ್ವರತನಾದವನು ಪರಮಾತ್ಮ ಅವನು ಶೃಂಗಾರದೇವಿಯನ್ನು ಇಲ್ಲಿ ಚಿತ್ರಣ ಮಾಡುತ್ತಾರೆ ಪರಮಾತ್ಮನ ವಿಹಾರ ರಾಮದೇವರು ಸೀತಾದೇವಿಯರ ಜೊತೆಯಲ್ಲಿ ಹೇಗೆ ವಿಹಾರ ಮಾಡಿದ ಸ್ವರತೋ ತನಗೆ ಬೇರೆಯವರಿಂದ ಆನಂದದ ಅವಶ್ಯಕತೆ ಇಲ್ಲದೇ ಇದ್ದರೂ ಜೊತೆಯಲ್ಲಿ ವಿಹಾರ ಮಾಡಿದ ಪರಮಾತ್ಮ ಅದು ನಿತ್ಯೋನ್ನತ ಪ್ರಮದ ಭಾರ ಮೃತಸ್ವಭಾವ ಪರಮಾತ್ಮ ಹೇಗೆ ಅನ್ನೋದನ್ನ ಈ ದೊಡ್ಡ ವಿಶೇಷ ಕೊಡ್ತಾರೆ ಅನುಭವಕ್ಕೆ ತಂದುಕೊಂಡ್ರೆ ನಮ್ಗೆ ಇಂಥ ಸ್ವಭಾವ ಕೊಟ್ಟಾನೆ ಪರಮಾತ್ಮ ಇಂಥ ಉಚ್ಚ ಸ್ಥಿತಿಯನ್ನು ಕೊಟ್ಟು ನಮ್ ಯೋಗ್ಯತೆ ಕಷ್ಟ ಅಂತ ದೊಡ್ಡ ವಿಶೇಷ ಇದು ಎಂತಹುದು ನಿತ್ಯ ಉನ್ನತವಾದಂತಹ ಪ್ರಮದದ ಭಾರ ಆನಂದದ ಭಾರ ಒತ್ತಿ ಒತ್ತಿ ತುರ್ಕಿ ತುರ್ಕಿದ್ರ ಪದಾರ್ಥವನ್ನ ಒಂದ್ ಕಡೆಯಲ್ಲಿ ನೋಡಬಹುದಲ್ಲ ಹಂಗಿದ್ದ ಹಂಗೆ ಭಾರ ಅದರ ದೊಡ್ಡ ಭಾರದಿಂದ ಭೃತ ಸ್ವಭಾವ ತುಂಬಿ ಸ್ವಭಾವ ಸ್ವರೂಪ ಏನಿದೆಯಲ್ಲ ಆನಂದಾದಿ ಎಲ್ಲ ಗುಣಗಳು ತುರುಕಿ ತುರುಕಿ ಇಟ್ಟಿದ್ರೆ ಎಷ್ಟೋ ತುರ್ಕಿ ಇಟ್ಟಿರ್ತಾರೆ ಸ್ವಲ್ಪ ತೆಗೆದ್ರು ದೊಬಕಂತ ಹೊರಗೊಂಡ್ಬಿಡುತ್ತದೆ ಅಷ್ಟು ತುಂಬಿ ಹೋಗಿದೆ ಪರಮಾತ್ಮನಲ್ಲಿ ಗುಣ ಆನಂದಾದಿ ಗುಣಗಳು ಅಷ್ಟು ತುಂಬಿ ಹೋಗಿದ್ದಾರೆ ಎಂದು ಚಿಂತನೆ ಮಾಡಿ ನಮಗಾದ್ರೇಷನ್ ಆದ್ರೂ ಕೊಟ್ಟರೆ ಸಾಕು ಉದಾರ ಕೊಡ್ತೀರ ಅಂತಹ ದೊಡ್ಡ ವಿಶೇಷ ಕೊಡ್ತಾ ಇದ್ದಾರೆ ಪೂರ್ಣೋಡು ರಾಜ ಸುಬಿರಾಜಿತ ಸನ್ನಿಶಾಸು ಅದು ಚಂದ್ರ ರಾವಣ ಏನೇನೋ ಬಂದ್ಬಂದು ಅದ್ರಿಂದ ಗುಳೆಗುತ್ತಿದ್ದ ಚಂದ್ರ ಪೂರ್ಣಚಂದ್ರ ಬರ್ಬೇಕೇನು ಯಾವತ್ ಕೇಳಿದ್ರು ಬಂದ್ಬಿಡ್ಬೇಕು ಗುಳೆಗುತ್ತಿದ್ದ ಅದು ಅಂತಹ ಸಾಕ್ಷಾತ್ ಜಗನ್ ನಿವಾಸ ತಾನು ವಿಹಾರ ಮಾಡಬೇಕಾದ್ರೆ ಅಶೋಕ ವನದಲ್ಲಿ ಆ ಕಾಲದಲ್ಲಿ ಯಾವಾಗ್ಲೂ ಪೂರ್ಣಚಂದ್ರ ಬಂದಿರಬೇಕಂತ ಅಂತಹ ರಾತ್ರಿಗಳ ಕಾಲದಲ್ಲಿ ಪರಮಾತ್ಮ ತಾನು ಸೀತಾದೇವಿಯ ಜೊತೆಯಲ್ಲಿ ಅಮನವರ ಜೊತೆಯಲ್ಲಿ ವಿಹಾರ ಮಾಡಿದ ಆದರೆ ನಿಜವಾದ ವಿಹಾರ ಇಲ್ಲಿ ತನಕ ವಿಹಾರ ಮಾಡಿದ್ದಿಲ್ಲ ಹಾಡಲ್ಲಿದ್ದಾಗ ಬ್ರಹ್ಮಚರ್ಯದಲ್ಲಿದ್ದ ಪರಮಾತ್ಮ ಪತ್ನಿ ಜೊತೆಯಲ್ಲಿದ್ದರು ಬ್ರಹ್ಮಚಾರಿಯಾಗಿದ್ದಾರೆ ಅದಕ್ಕೆ ಪೂರ್ವದಲ್ಲೂ ಇಲ್ಲ ಅದಕ್ಕೆ ಅದಾದ ಮೇಲೆ ಪುತ್ರೋತ್ಪತ್ತಿ ಅದರಲ್ಲಿ ಎಲ್ಲಿ ಯಾವ ಕ್ರಮದಲ್ಲಿರಬೇಕು ಎಷ್ಟು ಎಚ್ಚರದಲ್ಲಿರಬೇಕು ಅವೆಲ್ಲ ತೋರಿಸಿಕೊಟ್ಟ ಕ್ರಮ ಅದನ್ನೇ ಗಾಯಂತಿ ಚೈನವ ಅನುರಕ್ತದಂಠ ಸಹಜಾತ್ಸರೋವಿ ಬರೀ ಕಷ್ಟದೇವರದ್ದು ಅಷ್ಟೇ ಅಲ್ಲ ಶೃಂಗಾರಲಿಲ್ಲ ರಾಮದೇವರು ಅಂದ್ರೆ ಶೃಂಗಾರಲಿಲ್ಲ ಇದೆ ಅದಕ್ಕೆ ಪ್ರೇಮ ಚುಂಬಿತ ಪದ್ಮಿಕಾಧರ ಮಾತಾಡಿದ್ದ परमात्म यह अद्भुतवान श्रृंगार लीलाक उत्को उत्साह क्यों तम तुष्ट मुनिगण सहित स्वरेश सदा प्रमुत्ता रामचंद्रदेवर नोड़कें ಅಪ್ರಮತ್ತರಾದ ರಾಜರು ಮಾತ್ರ ಹೀಗೆ ಅನುಸರಣ ಮಾಡುತ್ತಾರೆ ಹೀಗಿರಬೇಕು ಯಾವ ಯಾವ ಕಾಲದಲ್ಲಿ ಹೇಗಿರಬೇಕು ಅಪ್ರಮತ್ತ ರಾಜರು ಹೀಗೇ ಅನುಸರಣ ಮಾಡುತ್ತಾರೆ ಋಷಿಗಳು ಮುನಿಗಳು ಎಲ್ಲರೂ ಇದನ್ನು ಕೊಂಡಾಡುತ್ತಾರೆಯೋದ್ರ ಸಮಸ್ತು ಪರಮಾತ್ಮ ಇದೇ ಕ್ರಮದಲ್ಲಿ ಹದಿಮೂರು ವರ್ಷಗಳ ತನಕ ತಾನು ಸಾಮ್ರಾಜ್ಯ ನಡೆಸಿದ ಪುರಾಣ ತತ್ವದಲ್ಲಿ ಹನ್ನೊಂದು ಸಾವಿರ ವರ್ಷ ಅಂತಿದೆ ಒಂದು ಕಡೆಯಲ್ಲಿ ಹನ್ನೊಂದು ಸಾವಿರ ಅಂತಿದೆ ಇನ್ನೊಂದು ಕಡೆಯಲ್ಲಿ ಹದಿಮೂರು ಈಗ ಹನ್ನೊಂದು ಇಬ್ಬರು ವಿರುದ್ಧ ವಿರುದ್ಧ ಯಾರೋ ಬೇರೆ ಬೇರೆಯವರು ಇಬ್ರು ಹೇಳಿದ್ರೆ ಸ್ವಲ್ಪ ವಿಚಾರ ಮಾಡಿ ಏನಾರು ಇಲ್ಲಪ್ಪ ಅಂತ ನೋಡೋಣ ಎರಡೂ ಪುರಾಣಿಗಳು ವಿಧಿವೆ ಆಸ್ತಿವರ ವಚನ ಒಂದ್ ಕಡೆ ಹಂಗ್ ಹೇಳಿದ್ದಾರೆ ಇನ್ನೊಂದ್ ಕಡೆ ಹಿಂಗ್ ಹೇಳಿದ್ದಾರೆ ನಾವೆಲ್ಲ ನೋಡಲ್ಲ ಅಂತ ತಿಳ್ಕೊಂಡು ಹೇಳ್ಬಿಟ್ಟಿದ್ದಾರೆ ಸುಳ್ಳು ಒಂದೊಂದ್ ಕಡೆ ಒಂದೊಂದು ಹೇಳುತ್ತೆ ಅಂತ ಹೀಗೆ ಬಳಕೆ ಮಾಡಿಕೊಳ್ಳಬಹುದು ಹಾಗೆ ಬಳಕೆ ಮಾಡಿದರೆ ಆಚಾರ್ಯರು ಆಗಲ್ಲ ಆ ರೀತಿ ಮಾತಾಡುವಲ್ಲಪ್ಪ ಪೃಥ್ವೀಂದಿರಿಂದಿರೇಶೋಕಾರಿ ಅಪ್ರಮೇಯ ನಡೆಸಿದ್ದಕ್ಕೆ ಕಾರಣ ಇತ್ತು ನಕ್ಷತ್ರ ತಗೊಂಡ್ರೆ ಹದಿಮೂರು ವರ್ಷ ಆಯಿತು ನಕ್ಷತ್ರಮಾನ ನಕ್ಷತ್ರ ಎಷ್ಟಿದ್ದಾವೆ ಒಟ್ಟು ಇಪ್ಪತ್ತೇಳ ಇಪ್ಪತ್ತೇಳು ದಿವಸಕ್ಕೆ ಒಂದೊಂದು ಮಾಸ ಲೆಕ್ಕ ಹಾಕ್ತಾ ಬನ್ನಿ ಇಪ್ಪತ್ತೇಳು ದಿವಸಕ್ಕೆ ಒಂದೊಂದು ತಿಂಗಳ ಲೆಕ್ಕ ಹಾಕ್ಬೇಡಿ ಅಂತಾದ ಹನ್ನೆರಡಕ್ಕೆ ಅಂತ ಮುಗಿಸ್ಬಿಟ್ರೆ ಒಂದ್ ತಿಂಗಳಿಗೆ ಮೂರು ದಿವಸ ಉಳ್ಕೊಳು ಇನ್ನೆರಡು ಸಾವಿರ ವರ್ಷ ಹೆಚ್ಚಿಗೆ ಆಗುತ್ತೆ ಅದು ಪರಮಾತ್ಮ ಇದ್ದಿದ್ದು ನಮ್ಮಿ ಸಂವತ್ಸರದ ಲೆಕ್ಕಾಚಾರ ತಗೊಂಡ್ರೆ ಹನ್ನೊಂದ್ ವರ್ಷ ಅದರಲ್ಲಿ ಈ ನಕ್ಷತ್ರಮಾನದ ಪ್ರಕಾರ ತಗೊಂಡ್ರೆ ನಕ್ಷತ್ರಮಾನದ ಲೆಕ್ಕಾಚಾರವನ್ನು ತಗೊಂಡ್ರೆ ನಾವು ತಗೊಳ್ತಾ ಇರೋದು ನಕ್ಷತ್ರಮಾನ ಅಲ್ಲ ಚಾಂದ್ರಮಾನ ತಗೋತಾ ಇರೋದು ಸೌರಮಾನ ಚಾಂದ್ರಮಾನ ನಕ್ಷತ್ರಮಾನ ಲೆಕ್ಕಾಚಾರ ಆಗ್ತಾ ಇದೆ ನಕ್ಷತ್ರಮಾನದ ಲೆಕ್ಕಾಚಾರ ಕೆಲವು ಕಡೆಯಲ್ಲಿ ಬೇಕಾಗುತ್ತೆ ಹಾಗೆ ನಕ್ಷತ್ರಮಾನದ ಪ್ರಕಾರ ನೋಡಿದ್ರೆ ಹದಿಮೂರು ಸಾವಿರ ವರ್ಷ ಆತ ಆ ರೀತಿಯಲ್ಲಿ ಲೆಕ್ಕಾಚಾರ ಅಂದ್ರೆ ಒಂದು ಚಾಂದ್ರಮಾನ ಪ್ರಕಾರ ಲೆಕ್ಕಾಚಾರ ಹಾಕಿದರೆ ಹನ್ನೊಂದು ಸಾವಿರ ವರ್ಷ ನಕ್ಷತ್ರಮಾನದ ಲೆಕ್ಕಾಚಾರ ಹಾಕಿದರೆ ಹದಿಮೂರು ವರ್ಷ ವಿರೋಧನೇ ಇದೆ ಲೆಕ್ಕಾಚಾರ ಹಾಕುವ ಕ್ರಮಗಳು ದೃಷ್ಟಿಕೋನಗಳು ಬೇರೆ ಬೇರೆ ಇದ್ದಾವೆ ಆದ್ರೆ ಒಂದೇ ಪ್ರಕಾರವಾದ್ರಕಾರ ಅಂತ ಏನಿಲ್ಲ ನೋಡೋದಾದ್ರೆ ಅದು ಚಾಂದ್ರಮಾನಕ್ಕೆ ಬರ್ತೇನೆ ತಿ ಭಾನುವಾರನೇ ಯಾಕೆ ಬಂತು ಆದಿಯಲ್ಲಿ ಯಾವ ವಾರ ಶುರುವಾಯಿತು ಯಾಕೆ ಅವತ್ತೆ ಈಗ ಯುಗಾದಿಯನ್ನು ಶುರುವಾಯ್ತು ಇವತ್ತು ಬುಧವಾರದಲ್ಲಿ ಶುರುವಾಯಿತು ಲೆಕ್ಕ ಹೇಳ್ತೇವೆ ಯಾಕೆ ಹಿಂದಿನ ದಿವಸ ಮಂಗಳವಾರ ಇತ್ತು ಆರಂಭದಲ್ಲಿ ಅವತ್ತು ಯಾವುದೋ ಒಂದು ವಾರದಿಂದ ಶುರುವಾಗತ್ತೆ ಅವತ್ತು ಅದೇ ವಾರ ಯಾಕಾಗಿತ್ತು ಆಮೇಲೆ ನಿಮಗೆ ಚೆನ್ನಾಗಿ ಶುರುವಾಗತ್ತೆ ಗೊತ್ತಾಯ್ತಲ್ಲ ಅದಾದ್ಮೇಲೆ ಭಾನುವಾರ ಅದರ ಮೇಲೆ ಇನ್ನೊಂದು ಸೋಮವಾರ ಮತ್ತೆ ಶನಿವಾರ ಭಾನುವಾರ ಸೋಮವಾರ ಹಿಂಗಾಗಬಹುದು ಅದು ಮೊದಲನೇ ವಾರ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ ಜ್ಯೋತಿಷ್ಯದಲ್ಲಿ ಇದಕ್ಕೆಲ್ಲ ಲೆಕ್ಕಾಚಾರ ನಮ್ಮ ಭಾರತೀಯ ತತ್ವಜ್ಞಾನಿ ಏನಿದೆಯಲ್ಲ ತತ್ವಶಾಸ್ತ್ರಗಳ ಅತ್ಯದ್ಭುತವಾದ ಗ್ರಹ ಬೇರೆನೇ ಅದು ಅದು ಒಂದೊಂದಕ್ಕೆ ಒಂದೊಂದು ಜನ್ಮ ಸಾಧು ಅದಕ್ಕೆ ಬ್ರಾಹ್ಮಣ ಪರಿಯಲ್ಲಿ ಕೂತಿರ್ಬೇಕು ಅಂತ ಅನ್ನೋದು ಅಂದ್ರೆ ಇಷ್ಟು ದೊಡ್ಡ ಲೆಕ್ಕಾಚಾರಗಳಿದ್ದಾವೆ ಹಾಗೆ ಲೆಕ್ಕಾಚಾರ ಹಾಕಿದಾಗ ಇವತ್ತು ಈ ತಿಥಿಯಿಂದ ಹೇಗೆ ಗೊತ್ತಾಗುತ್ತೆ ಇವತ್ತು ತದಿಗೆ ತಕ್ಷಯ ತೃತಿ ಗೊತ್ತಾಗುತ್ತೆ ಇವತ್ತು ಇವತ್ತು ಚಂದ್ರ ಈ ನಕ್ಷತ್ರದಲ್ಲಿ ಇರೋದ್ರಿಂದಾಗಿ ಆ ನಕ್ಷತ್ರ ರಾಶಿ ಎಲ್ಲ ಅದು ಯಾವತ್ತೇವತ್ತು ಎಷ್ಟೆಷ್ಟು ಅಂತ ಲೆಕ್ಕ ಹಾಕ್ತದೆ ಇದು ಅಕ್ರಮದಿಂದ ತಾನೆ ಇಲ್ಲದೇ ಇದ್ರೆ ಕೆಲವೊಮ್ಮೆ ತಿಥಿ ವ್ಯತ್ಯಾಸ ಆಗುತ್ತಿದೆ ಮೇಲೆ ತದಿಗೆ ಬಂತು ತದಿಗೆ ಮೇಲೆ ಚೌತಿ ಬಂತು ಈಗಲ್ಲೇ ಲೆಕ್ಕಾಚಾರ ಹಾಕ್ತು ಒಂದು ತಿಥಿ ಲೋಪ ಯಾವುದ್ರ ಮೇಲೆ ಲೆಕ್ಕಾಚಾರ ಇವಲ್ಲ ಸೌರ ಚಾಂದ್ರ ಈ ಗತಿ ಮೇಲೆ ಲೆಕ್ಕಾಚಾರ ಆಗ್ತಾ ಇದೇವೆ ಅಂದ ನಕ್ಷತ್ರಮಾನ ಲೆಕ್ಕಾಚಾರ ಏನಾಯ್ತಲ್ಲ ಒಂದು ಸೌರಮಾನ ಇನ್ನೊಂದು ಚಾಂದ್ರಮಾನ ಇನ್ನೊಂದು ನಕ್ಷತ್ರಮಾನ ಮೂರು ಲೆಕ್ಕಾಚಾರಗಳಿದ್ದಾವೆ ಆ ಲೆಕ್ಕಾಚಾರಗಳಲ್ಲಿ ನಕ್ಷತ್ರಮಾನ ಇಟ್ಟುಕೊಂಡಾಗ ಅದು ಆಗುತ್ತೆ ಚಾಂದ್ರಮಾನ ಇಟ್ಕೊಂಡಿದೆ ಅಂತಂದ್ರೆ ಹನ್ನೊಂದು ಸಾವಿರ ಆಗುತ್ತೆ ಅದರಿಂದಾಗಿ ಪುರಾಣಗಳು ಹೇಳಿತ್ತಪ್ಪಾ ಪುರಾಣಗಳು ಹೇಳ್ತು ಅವನ ಘಟ್ಟನೇ ಬಂದಿರಲಿಲ್ಲ ಅಂತ ಒಂದು ಪುರಾಣ ಹೇಳಿತು ಇನ್ನೊಂದು ಪುರಾಣ ಹೇಳಿತು ಇಲ್ಲೇ ಇಲ್ಲ ಅವ್ನು ಚೆನ್ನಾಗಿ ಘಟ್ಟೆ ಇದೆ ಬಾಲ್ಯವನ್ನು ಇಟ್ಟುಕೊಂಡು ಒಂದು ಪುರಾಣ ಹೇಳಿದರೆ ಇನ್ನೊಂದು ಯಾವ ಅವಸ್ಥೆಯಲ್ಲಿ ಇಟ್ಟುಕೊಂಡು ಹೇಳಿದ್ರೆ ತಪ್ಪ ಅದು ಇಲ್ಲ ಅವಾಗ ನಾವು ನೋಡೋರು ಯಾವ ರೀತಿ ಅಂತ ವಿಮರ್ಶೆ ಮಾಡಿ ಮಾತಾಡಬೇಕಾಗುತ್ತೆ ಒಂದೇ ಅವಸ್ಥೆಯಲ್ಲಿ ಒಂದೇ ದಿವಸ ಒಂದೇ ಕ್ಷಣ ಎರಡು ವಿರುದ್ಧವಾಗಿ ಮಾತು ಅವಕಾಶ ಇಲ್ಲ ಇದೇ ತಾತ್ಪರ್ಯ ನಿರ್ಣಯ ನೀವು ನಿರ್ಣಯ ಮಾಡಿಕೊಟ್ಟು ಅದರಿಂದಾಗಿ ಪರಮಾತ್ಮ ಇಷ್ಟು ಕಾಲದ ತನಕ ಆನಂದ ಬಿಂದೂ ಇವಾಗ ಚಂದ್ರನಂತೆಯೇ ವ್ಯಹಾರ ಮಾಡಿದ್ದ ಅದಕ್ಕೆ ರಾಮಚಂದ್ರ ರಾಮ ಅಂತ ಅಷ್ಟೇ ಶ್ರೀರಾಮ ರಾಮಚಂದ್ರ ಇದನ್ನು ಚಂದ್ರನಂತೇ ಹೆಚ್ಚು ವಿಹಾರ ಮಾಡಿದ ಚಂದ್ರನಂತೆ ಅಪ್ರಾಧಕರನಾಗಿದ್ದ ಇವೆಲ್ಲ ನೋಡಿಕೊಂಡ್ರ ಜೊತೆಗೆ ಅದು ಸೇರಿಸಿಬಿಟ್ಟು ರಾಮಭದ್ರ ಅಂತ ಕೆಲವರು ರಾಮಚಂದ್ರ ಅಂತ ಕೆಲವರು ಈಗ ಸೇರಿಸಿ ಮಾತಾಡೋದು ಈಗ ಚಂದ್ರಿಗೆ ಹೆಸರಿಟ್ಟಿರ್ತಾರೆ ಹೆಸರಿಟ್ಟಾಗ ಅವನು ಕೂಬಾರದು ಅಂತ ಕೆಲವು ಪ್ರಾಂತ್ಯದಲ್ಲಿ ಬಾಯಿ ಅಂತ ಸೇರಿಸ್ತಾರೆ ಸೀತಾ ಅಂತೇಳಿ ಸೀತಾ ಬಾಯಿ ಅಂತ ಸೇರಿಸ್ತಾರೆ ಈ ಕಡೆಯಲ್ಲಿ ಸೀತಮ್ಮ ಅಂತ ಸೇರಿಸ್ತಾರೆ ಅಮ್ಮ ಅಂತ ಅಕ್ಕ ಅಂತೇಳಿ ಸೀತಕ್ಕ ಅಂತ ಒಂದು ಕಡೆ ಕೆಲವು ಕಡೆ ಸೇರಿಸ್ತಾರೆ ಹೌದಾ ಸೀತಾದೇವಿ ಅಂತ ಇನ್ನೊಂದು ಕಡೆ ಹೆಚ್ಚರಿಸ್ತಾರೆ ಕೆಲವು ಕಡೆ ಅಲ್ಲೇ ಒಂಟಿ ಹೆಸರು ತುಂಬ ಸೀತಾಮಣಿ ಅಂತ ಕೆಲವು ಕಡೆ ಕೂಡ ಹೌದಾ ಕೆಲವು ಕಡೆಯಲ್ಲೆಲ್ಲ ಹಾಗೆ ಆ ರೀತಿಯಲ್ಲಿ ಇನ್ನೂ ಕೂಡ ಅದನ್ನು ಸೇರಿಸಿ ರಾಮ ಭಕ್ತರ ರಾಮಚಂದ್ರ ಹೆಸರಿಟ್ಟಿದ್ದು ರಾಮ ರಾಮಚಂದ್ರ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಹೀಗೆ ಚಂದ್ರನಂತೆ ಆಹ್ಲಾದಕರಾಗಿದ್ದ ನೋಡಿ ಅದೇ ಹೆಸರು ರಾಮಭದ್ರಾಮಚಂದ್ರಿ ಅಪ್ರಮೇಯ ಪಾಗಲ್ಲ ನಿಬಿಡವಾದ ಆನಂದದ ಕಡಲಿನಂತೆ ಪರಮಾತ್ಮ ಇದ್ದ ದೇವ್ಯಾಂಸ ಇಂದ್ರ ಹುತಾಶನವು ಇಬ್ಬರು ಮಕ್ಕಳನ್ನು ಪಡ್ಕೊಳ್ತಾನೆ ಪರಮಾತ್ಮ ಅದರಲ್ಲಿ ಇಬ್ಬರು ಹೆಸರು ಪುತ್ರವು ಯಮವು ಕುಶಲವೋ ಬಲಿನವು ಗುಣಾಢ್ಯವು ಅವ್ರ ಏನೇನೋ ಚರಿತ್ರ ಎಲ್ಲ ಸೀತಾದೇವಿಯಲ್ಲೇ ಬಂದ ಇಬ್ಬರು ಮಕ್ಕಳು ಸೀತಾರಾಮರ ಮಕ್ಕಳೇ ಅವರು ಯಾರವರಿಬ್ರು ಕುಶ ಲಘೋ ಲವ ಕುಶ ಅಂತ ಪ್ರಸಿದ್ಧಿ ಇದೆ ಕುಶ ದೊಡ್ಡವನು ಲವ ಚಿಕ್ಕ ಆಚಾರವನ್ನು ತೋರಿಸಿಕೊಳ್ತಾರೆ ಕುಶ ಲವೋ ಯಾರವರಿಬ್ರು ಕೂಡ ಅಂತಂದ್ರೆ ಕುಶ ವಾಲ್ಯದ ಮುಂದೆ ಹಾಕಿರ್ತಾರೆ ಪರಮಾತ್ಮ ಅದೇ ವಾಲ್ಯ ಕುನಾಗಿ ಬಿಡ್ತಾರೆ ನೋಡೋರಲ್ಲಿ ಏನು ಅಂತಾರೆ ವಾಲ್ಯದ ಮುಂದೆ ಎಷ್ಟು ಅಪಚಾರ ಮಾಡಿಬಿಟ್ಟ ದೇವರು ಹಂಗೊಂದು ಇದ್ದ ತನ್ನ ರಾಜ್ಯ ತಾನಾಳಿದ ರಾಜ್ಯ ಇದೆಯವರು ಈ ಭೂಮಂಡಲ ಸಾಮ್ರಾಜ್ಯ ಕುಶನ ಒಪ್ಪಿಸಿಕೊಡ್ತ ತನ್ನ ಮಗನನ್ನಾಗಿ ಮಾಡಿಕೊಂಡಿದ್ದಾನೆ ಯಾರಿಗೂ ಅನ್ಯಾಯ ಮಾಡಲಿಲ್ಲ ದೇವ ದೇವರು ದೇವರು ನಂಬುವುದವರಿಗೆ ತಾನೇವರು ಬಾಡ ಹೊಂದಿರ್ತಾರೆ ಇಂತಹ ದೇವರು ನಂಬಲಿಕ್ಕಾಗತ್ತ ಅರ್ಧಪರ್ಧ ಚರಿತ್ರೆ ಹೇಳಿ ಯಾರು ಬೇಕಾರೆ ಕೆಡಿಸಿಕೊಡಬಹುದು ಪೂರ್ಣ ಚರಿತ್ರೆ ಕೇಳಿದರು ಆಚಾರ್ಯ ಎಚ್ಚರ ಇದ್ದಾರೆ ಅಜರೆಯದ ಇಂದ್ರ ಹುತಾಶ ಇಂದ್ರ ದೇವರು ಮತ್ತು ಅಗ್ನಿ ಕುಶಾಲವ ಇಬ್ಬರು ಇಂದ್ರ ಮತ್ತು ಅಗ್ನಿಯ ಅವತಾರ ಭೂತರು ಇಬ್ಬರು ಮಕ್ಕಳಾಗಿ ಬಂದಿದ್ದು ಕುಶಲವು ಅವರಿಬ್ಬರೂ ಕೂಡ ಯವೌ ಅವಳಿ ಜವಳಿ ಅವಳಿ ಜವಳಿ ಅಂತ ಏನಂತಾರೆ ಅದಕ್ಕೆ ಯಮೌ ಶತ್ರುಘ್ನೋ ಲವಣ ಉಲ್ವಣ ಬಾಣದಗ್ಧಂ ಕೃತ್ವಾ ಚಕಾರ ಮಧುರಾಂ ಪುರಗ್ರಹ ಮಧುರಾ ಪಟ್ಟಣ ಅಂತ ಏನು ಕೇಳ್ತೇವೆ ನಾವು ಕೃಷ್ಣ ಚರಿತ್ರೆಯಲ್ಲಿ ಹೆಚ್ಚಾಗಿ ಕೇಳ್ತೇವಲ್ಲ ಆ ಪಟ್ಟಣವನ್ನು ನಿರ್ಮಾಣ ಮಾಡಿಸಿದ್ದೇ ರಾಮಚಂದ್ರದೇವರು ಶತ್ರುಘ್ನಿಂದಾಗಿ ನಿರ್ಮಾಣ ಮಾಡಿಸ್ತಾನೆ ಪರಮಾತ್ಮ ಅದನ್ನು ಅಲ್ಲಿ ಮಧು ಅಂತ ಒಬ್ಬ ದೈತ್ಯ ಇರ್ತದೆ ಆ ದೈತ್ಯನನ್ನ ನಾಶ ಮಾಡಿದ್ದಕ್ಕೆ ಅದು ಮಧುರಾ ಪಟ್ಟಣ ಮಥುರಾ ಅಲ್ಲಾದ್ರೆ ಮಥುರಾ ಅಂತ ಈಗಿನವ್ರ ಅಕ್ಷರ ವ್ಯತ್ಯಾಸ ಆಗಿ ಅದೇನಾಗಿದೆ ಅದು ಹಿಂದಿಯವರ ಭಾಷೆ ಅಲ್ಲದು ಮಥುರಾಗಿದೆ ಮಥುರಾ ಅಲ್ಲಾದ್ರೂ ಮಥುರಾ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ ಅರ್ಥ ಇರೋದಾದ್ರೆ ಅದಕ್ಕೆ ಮಧುರಾ ಅಂತ ಇಂಡಿಯಾ ಅಂದೂಲ್ವೇ ಇಂಡಿಯಾ ಇಂಡಿಪೆಂಡೆನ್ಸ್ ಬಂತು ಆದ್ರಿಂದ ಹಿಂದಿ ಅಂತಂದ್ರೆ ಬಿಡಿಸ್ತಾರೆ ಶಾರ್ಟ್ ಕಟ್ ಮಾಡಿದ್ದಾರೆ ಅದನ್ನ ಹಾಗೆ ಆದ ಒಂದು ಅರ್ಥದಲ್ಲಿ ಅದನ್ನು ಕೂಗ್ತಾರೆ ಅದು ನಮ್ಮ ದೇಶಕ್ಕೆ ಮೊದಲಿಂದ ಹೆಸರೇನು ಭಾರತ ಅದು ತುಂಬ ಅರ್ಥ ಇದೆ ಹಿನ್ನೆಲೆಯಲ್ಲಿ ಆ ರೀತಿಯಲ್ಲಿ ಮಧುರಾ ಅಂತ ಆ ಪಟ್ಟಣಕ್ಕೆ ಹೇಳಿದರು ಆದರೆ ಹಿನ್ನೆಲೆ ಲವಣಂ ಉಲ್ಬಣ ಬಾಣದಗ್ಧಂ ಅದ್ಭುತವಾದ ಬಾಣವನ್ನು ಅಲ್ಲಿ ಪ್ರಸಾರ ಮಾಡಬೇಕು ಶತ್ರುಘ್ಞ ಅವನ್ನು ಕಳಿಸಿಕೊಟ್ಟು ಮಧುವನ್ನು ಸಂಹಾರ ಮಾಡಿದ್ದರಿಂದ ಅದು ಮಧುರ ಪಟ್ಟಣವಾಯಿತು ಮಧುರಾಯಿತು ಮಧುರೂ ಆಯಿತು ಯಮುನಾ ನದಿಯ ತೀರ ನಿತ್ಯ ಭಗವಂತನ ಸಲಿದ ಇದಕ್ಕೆ ಪೂರ್ವದಲ್ಲಿ ಅದೇ ಪಟ್ಟಣದ ಬಳಿಯಲ್ಲೇನೆ ಅಂಬರೀಷರಾಜ ದ್ವಾದಶಿ ವ್ರತವನ್ನು ಆಚರಣೆ ಮಾಡಿರುತ್ತಾರೆ ಹಿಂದೆ ಅದೇನು ಹಿಂದೆ ನಡೆದಿದೆ ಅದಕ್ಕಿಂತಲೂ ಹಿಂದೆ ಇನ್ನೂ ಹಿಂದಿನ ಕೃತಿಯುಗದಲ್ಲಿ ಧ್ರುವರಾಜರು ವಾಸುದೇವರೂಪಿ ಪರಮಾತ್ಮನನ್ನು ಬಲಿಸಿಕೊಂಡಿದ್ದು ಅದಕ್ಕೆ ಮಧುವನ ಅಂತ ಹೆಸರಿತಾರೆ ಇದು ಮಧುವನ ನಿತ್ಯ ಭಗವಂತನ ಸನ್ನಿಧಾನ ಅಲ್ಲಿ ಇಂಥದ್ದಾರೆ ಮಧುರಾ ಪಟ್ಟಣದಲ್ಲಿ ಕೃಷ್ಣದೇವರು ಬಂದ ಮೇಲೆ ಅಲ್ಲ ನಿತ್ಯ ಸಂವಿಧಾನ ಅದರಲ್ಲ ಮೊದಲಿಗೆ ನಮಗೆ ಗೋಚರಾಗಲಿ ಇದು ಎಷ್ಟು ನಡೆದಿದೆಯೋ ಅಲ್ಲಿ ಧ್ರುವ ತಪಸ್ಸು ಮಾಡಿದ ಭಾಗ ಇದರ ಮೇಲೆ ಅವಿರೀಶರಾಜರು ದ್ವಾದಿಶಿ ವ್ರತವನ್ನು ಮಾಡಿ ಭಗವಂತನಿಗೆ ಬಹಳ ಪ್ರೀತಿಯ ವ್ರತ ವ್ರತಕ್ಕೆ ಏಕಾದಶಿ ಅಂತ ಹೆಸರಲ್ಲ ದ್ವಾದಿಶಿ ವ್ರತ ಅಂತ ಹೆಸರು ಆ ದ್ವಾದಿಶಿ ವ್ರತವನ್ನು ಆಚರಣೆ ಮಾಡಿದ್ದು ಈಗ ರಾಮಚಂದ್ರ ದೇವರು ಅಲ್ಲಿ ಬಂದು ಹಸಲು ಹಾಕೊಂಡಿದ್ದಾಗ ಅದನ್ನು ತೆರವುಗೊಳಿಸಿ ಮತ್ತೆ ಸ್ವಚ್ಛ ಮಾಡ್ತಾರೆ ಮತ್ತೆ ಕೃಷ್ಣ ಪರಮಾತ್ಮ ತನ್ನ ಆಳ್ವಿಕೆಯ ಸ್ಥಾನವನ್ನಾಗಿ ಕೆಲವು ಕಾಲ ಮಾಡಿಕೊಂಡಿರ್ತಾರೆ ಆಮೇಲೆ ದ್ವಾರಕಾಪಟ್ಟಣಕ್ಕೆ ತಾನು ಅದಾದ್ಮೇಲೆ ಮಧುರ ಪಟ್ಟಣದಲ್ಲೂ ಒಂದು ನಡೆಯೋದು ನಡೀತಿರುತ್ತೆ ಅದು ಪಟ್ಟಣವಾಗಿಯೇ ಇತ್ತು ಅಲ್ಲಿ ನಡೆಯುವ ರಾಜ್ಯದ ಆಳ್ವಿಕೆ ಮುಂತಾದರೂ ಇತ್ತು ತಾನು ಭಕ್ತ ಅಂದ್ರೆ ದ್ವಾರಕಾಪಟ್ಟಣ ತಪ್ಪು ಇಷ್ಟು ನಡೆದಿದ್ದು ಕೂಡ ಅಲ್ಲಿದೆ ಇಂಥ ಉಗ್ರವೀರ್ಯ ಕೋಟಿತ್ರಯಂ ಸ ನಿಜ ತುರಾಣ ಗಂಧರ್ವ ಜನ್ಮ ಭರತೇನ ಇನ್ನೊಂದು ಪ್ರಸಂಗ ನಡೆದಿದ್ದ ಉಲ್ಲೇಖ ಮಾಡ್ತಾ ಇದೆ ಲಕ್ಷ್ಮಣನಲ್ಲಿ ಕರ್ಕೊಂಡು ಹೋಗಿ ತನ್ನ ಜೊತೆಯಲ್ಲೇ ನೆಂಚ್ಕೊಂಡು ಅನೇಕ ಆಸರ ಸಂಭಾರ ಮಾಡಿಸಿದ್ದು ಲಕ್ಷ್ಮಣ ದೇವರು ಅವ್ರ ವಯಸ್ಸಿನಲ್ಲಿ ಹಿರಿಯರು ವರದ ಶತ್ರು ಇಬ್ರು ಚಿಕ್ಕವರು ಅವ್ರಿಗೂ ಆಸೆ ಇತ್ತು ನಾವು ಶತ್ರು ವರ್ಧನೆ ಮಾಡಬೇಕು ಕ್ಷತ್ರಿಯರು ಕ್ಷತ್ರಿಯರ ಮೇಲೆ ಅವ್ರಿಗೆ ಆಸೆ ಇರುತ್ತೆ ಈ ಸಂಗೀತ ಕಲ್ತವ್ರಿಗೇನಿರುತ್ತೆ ನಾವು ದೊಡ್ಡ ಸಂಗೀತ ಕಚೇರಿಯಲ್ಲಿ ತುಂಬ ಹಾಡು ಹೇಳಬೇಕು ಸಿದ್ಧಾಂತರಾದರೆ ವಿದ್ಯೆಗೆ ಚೆನ್ನಾಗಿ ಕಲ್ತಿದ್ರೆ ಏನಿರ್ತಾವೆ ಸಭೆಯಲ್ಲಿ ವಾಕ್ಯಾರ್ಥ ಮಾಡಬೇಕು ದೊಡ್ಡ ಪ್ರವಚನ ಸಭಾ ತುಂಬಿರಬೇಕು ಅವ್ರು ಮಾಡಬೇಕು ಬಯಲಿಲ್ಲ ತಳಕೆ ಅಂತಾದರೂ ಅದೊಂದು ಆಸೆ ಇರುತ್ತಲ್ಲ ಅವರಿಗೆ ಹಾಗೆ ಅವರವರಿಗೆ ಅವರವರದ್ದೇ ಆದ ಬಯಕೆ ಇರುತ್ತೆ ಹಾಗೆ ದೊಡ್ಡ ದೊಡ್ಡ ಶತ್ರುಗಳನ್ನು ಕೊಲ್ಲಬೇಕು ನಾವು ಯುದ್ಧ ಮಾಡಬೇಕು ಅಂತ ಅವರಿಗೆ ಬಯಕೆ ಬಾಣಾಸುರತ್ತಂತೆ ಸಾವ್ರಭಾಹುತಗೊಂಡಿದ್ದ ಬಾಣಾಸುರ ಯಾಕಂದ್ರೆ ಭಾರಿ ಯುದ್ಧ ಮಾಡಬೇಕು ನಾನು ಯಾವಾಗ ನಡೆಯುತ್ತೆ ಅಂತ ಆಗಿತ್ತು ಅಂದರೆ ರುದ್ರದೇವನ ಬಿಡಿಸ್ತಾನೆ ಇದ್ದಂತೆ ನಿನ್ನ ಧ್ವಜಮುರಿದಾಗ ನಡೆಯತ್ತಪ್ಪ ಅಂತಂದರೆ ಹಂಗೆ ನಡೀತದೆ ಅದು ವಿಶ್ವಾಸದ ಪ್ರಕರಣದಲ್ಲಿ ಚಿತ್ರಣ ಮಾಡಿದೆ ಹಾಗೆ ಅದೆಲ್ಲ ಅವರಿಗೆ ಆಸೆ ಅದು ಹಾಗೆ ಭರತನಿಗೆ ಶತ್ರು ಇತ್ತಲ್ಲ ಅದಕ್ಕೆ ಶತ್ರುಘ್ನಿಂದ ಅನುಯೋಗ್ಯವಾದಂತಹ ಹಸುರ ಸಂಹಾರವನ್ನು ಮಾಡಿಸಿ ಶತ್ರುಘ್ಞನಿಗೆ ಶತ್ರುಘ್ನ ಅನ್ನುವ ಕೀರ್ತಿಯನ್ನು ಬಹಳ ಚೆನ್ನಾಗಿ ತಂದು ಶತ್ರುಗಳನ್ನು ಹಂತಿ ಕೊಲ್ಲುವವನೇ ಈತ ಭರತನಿಂದಾಗಿ ಕೋಟಿತ್ರಯಂ ಅಸುರಾಣ ಗಂಧರ್ವ ಅವರು ಗಂಧರ್ವರಲ್ಲಿ ಜನ್ಮ ಪಡೆದಿದ್ದಂತಹ ಅಸುರರು ಗಂಧರ್ವರಲ್ಲಿ ಜನ್ಮ ಪಡೆದಿದ್ದಂತಹ ಅಸುರರು ಅಂದರೆ ಗಂಧರ್ವರು ಅಂತಂದ್ರೆ ಅವರಿಗೆ ಅಗಮ್ಯ ಗಮನ ಅದೃಶ್ಯ ಗಮನ ಇತ್ತು ನಾನು ಸಹಜ ಸಾಮರ್ಥ್ಯಗಳು ಇರ್ತಾರೆ ದುರ್ಬಳಕೆ ಮಾಡ್ತಾ ಇತ್ತು ರಾಮಚಂದ್ರ ದೇವರ ಅನುಗ್ರಹ ಇದ್ದಿದ್ದರಿಂದ ಆ ಮೂರು ಕೋಟಿ ಜನರನ್ನ ಬರಲು ಉಪಸಂಹಾರ ಮಾಡ ಭರತನ ಸೈನ್ಯ ಕರ್ಕೊಂಡು ಹೋಗಿ ಆತ ಸಂಹಾರ ಮಾಡಿತ್ತು ಸತಾಂಚನ ಧರ್ಮವನ್ನು ಸಂಶಿಕ್ಷ ತು ಎಂತೆ ಸಚಿವರು ಸುಮಂತ್ರ ಅಂತ ದೊಡ್ಡ ದೊಡ್ಡ ಮಂತ್ರಿಗಳಿದ್ದು ಇದರ ಮೇಲೆ ವಸಿಷ್ಠಾದಿಷಯಗಳು ಇವರೆಲ್ಲರ ಮಧ್ಯದಲ್ಲಿ ಸ್ವಾಮಿ ಜಗತ್ ಆ ಕಾಲದಲ್ಲಿ ಅತ್ಯದ್ಭುತವಾದ ರೀತಿಯಿಂದಾಗಿ ಸಂಶಿಕ್ಷೆ ಚೆನ್ನಾಗಿ ಶಿಕ್ಷಣ ಮಾಡ್ತಾ ಪರಮಾತ್ಮನೇ ಆ ಕಾಲದಲ್ಲಿ ದೊಡ್ಡ ಯಜ್ಞಗಳನ್ನ ಆಚರಣೆ ಮಾಡ್ತಾ ಅಂದರೆ ಯಾರ ಯಜ್ಞಗಳನ್ನ ಮಾಡಿದಿರಬೇಕು ಯಜ್ಞ ಅಂದ್ರೆ ಬೆಂಕಿ ಇಟ್ಟುಕೊಂಡು ಹಬ್ಬಿಸಿಕೊಳ್ಳೋದು ಅಂತ ಒಂದೇ ಅಲ್ಲ ಅದಕ್ಕೆ ಅಧಿಕಾರ ಇದ್ದಾಗ ಅದಕ್ಕೆ ವಾತಾವರಣ ಒಂದು ಬೇರೆ ಇತ್ತು ಅದಕ್ಕೆ ಹೊಂದಾಣಿಕೆ ಅದನ್ನು ಮಾಡಬೇಕು ಸಾರ ಪೂಜೆ ತೀರ್ಥಕ್ಷೇತ್ರ ಯಾತ್ರ ಹಾಗೆ ಮಾಡುವಾಗ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ಶರೀರ ವ್ಯಾಪಾರಗಳನ್ನೇ ಬ್ರಹ್ಮಾಹುತ ಬ್ರಹ್ಮಕರ್ಮ ಸಮಾಧಿರ ಮಾಡಿದ ಸಕಲ ವ್ಯಾಪಾರ ಭಗವಂತನ ಅರ್ಪಣೆ ಮಾಡುವುದೇನು ಪದ್ಧತಿ ಇದೆ ಇಂತಹ ಪದ್ಧತಿಯನ್ನು ಯಜ್ಞ ಅಂತಾರೆ ಇವೆಲ್ಲವನ್ನೂ ಆಚರಣೆ ಮಾಡಲಿಕ್ಕೇ ಬೇಕು ಅನ್ನುವುದನ್ನ ಭಗವಂತ ತೋರಿಸಿಕೊಡ್ತಾನೆ ಯಜ್ಞೀ ಭವ ಅಜ ಮುಖ ಸತ್ ಸಚಿವಶ್ಚ ಪ್ರಕಾರಕ್ಕೆ ಬ್ರಹ್ಮರುದ್ರಾದ ದೇವತೆಗಳ ಒಂದು ಪುತ್ರ ಅಂತಹ ವಿಶೇಷ ಯಜ್ಞಂ ತನ್ಮನೆ ತ್ರಿಕೋಟಿ ಅನೇಕ ಯಜ್ಞಗಳನ್ನು ಆಕಾರದ ಬದಂತ ಆಚರಣೆ ಮಾಡಿದ ಅನ್ನೋದನ್ನು ತೋರಿಸಿಕೊಡ್ತಾರೆ ಆ ಕ್ರಮದಲ್ಲಿ ನಡೆದಾಗ ಇನ್ನೊಂದು ಪ್ರಕರಣ ನಡೆಯಿತು ಸ್ವಲ್ಪ ಇದರ ಬಗ್ಗೆ ವಿವಾದಾಸ್ಪದವಾದ ಒಂದು ಪ್ರಕರಣ ಅದನ್ನು ಆಚಾರ್ಯ ಉಲ್ಲೇಖ ಮಾಡಿ ನಿರ್ಣಯ ಕೊಡ್ತಾರೆ ಅಥಶುದಪಶ್ಚರ್ಯಪ್ರಪುತ್ರಕ ಆಚಾರ್ ಮಾತನ್ನು ಚೆನ್ನಾಗಿ ಗಮನಿಸಬೇಕಾದ ಆಚಾರ್ ನೇರವಾಗಿ ಏನಂದಿದ್ದಾರೆ ूद्र तपश्चर्य तपस्सुद आपश्चर्य हतन यार मुनिपुत्र ब्राह्मण पुत्र दाचारे आत् ब्राह्मण कुमार हाथ अद्के आलोचनेूद्र तपस्सुद ಅದರಿಂದ ಸತ್ತ ಇದು ಆಚಾರ್ಯರ ವಚನ ಈ ರೀತಿ ಇದಕ್ಕೆ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಸಮಾಜವಾದಿಗಳು ಇವತ್ತು ಸಮಾಜದಲ್ಲಿ ಗೌರವ ಬೇಕು ಪ್ರತಿಷ್ಠೆ ಬೇಕು ಅಂತ ನಮ್ಮವರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋರು ಕೂಡ ಹಿಂಗೆಲ್ಲ ಅದಕ್ಕೆ ಪರಿವರ್ತನೆ ಕೊಟ್ಟು ಹೇಳ್ತಾರೆ ಸೂತ್ರ ತಪಸ್ಸು ಮಾಡಬಾರದು ಅಂತ ಏನಿಲ್ಲ ಅದೇನು ತಪ್ಪಲ್ಲ ಅವು ಕೆಟ್ಟುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದ ಅದಕ್ಕೋಸ್ಕರ ಸತ್ತ ಕೆಟ್ಟುದ್ದೇಶದಿಂದ ಯಾರು ತಪಸ್ಸು ಮಾಡಿದರೂ ಕೂಡ ಹಾನಿಯಾಗತ್ತೆ ಯಾರು ಬೇಕಾದ್ರೂ ತಪಸ್ಸು ಮಾಡಬಾರ್ದು ಅದು ಅಂತ ಏನು ಹೇಳಲಿಲ್ಲ ವರ್ಣಾಶ್ರಮ ಧರ್ಮದ ಬಗ್ಗೆ ಮಾತಾಡಬಾರದು ಶೂತ್ರ ವೇದ ಓದಬಾರ್ದು ಅದು ಇದು ಅಂತ ಹೇಳಿ ಕೋಪ ಬರುತ್ತೆ ನೀವು ಎಲ್ಲ ಓದ್ಬೋದಪ್ಪ ಅಂತ ಹೇಳಿದ್ರೆ ಅವ್ರ ಪ್ರೀತಿ ಎಲ್ಲ ಸಿಗುತ್ತೆ ಇಂತಹ ಜನ ಹೀಗೆ ವ್ಯಾಖ್ಯಾನ ಮಾಡೋದು ಆದ್ರೆ ಆಚಾರ್ಯರ ವಚನ ಹೇಗಿದೆ ನಿರ್ಣಯಕ್ಕೋಸ್ಕರನೇ ಹೊರಟ ಆಚಾರ್ಯರು ಆ ಪ್ರಯೋಗ ಮಾಡಿದ್ದೇ ಹೇಗಿದೆ ಶೂತ್ರ ತಪಶ್ಚರ್ಯ ನಿಹತಂ ವಿಪ್ರಪುತ್ರಕ ಬ್ರಾಹ್ಮಣ ಪುತ್ರ ಸತ್ತ ಯಾಕೆ ಸತ್ತ ಶೂತ್ರ ಶೂದ್ರ ತಪಸ್ಸು ಮಾಡಿದ್ದೆ ತಪ್ಪು ಅವರು ತಪಸ್ಸು ಮಾಡುವುದಲ್ಲ ಅವರಿಗೆ ಶುಶ್ರೂಷ ಯಾರು ತಪಸ್ವಿಗಳು ಅವರ ಸೇವೆ ಮಾಡಬೇಕಷ್ಟೇ ಆದ ಅವನು ಪ್ರತ್ಯೇಕವಾಗಿ ಮಂತ್ರೋಚ್ಚಾರಣಾದಿಗಳಿಂದಾಗಿ ತಪಸ್ಸು ಮಾಡಲಿಕ್ಕಿಲ್ಲ ಆತನಿಗೆ ಶರೀರದಂದನೆ ಮಾಡಿದ್ದೇನೆ ನಾನು ಅವೆಲ್ಲೋ ನಿತ್ಕೋತೇನೆ ಮಂತ್ರ ಪುನರಾವೃತ್ತಿ ಮಾಡ್ತೇನೆ ಇವೆಲ್ಲ ಅವರು ಮಾಡುವಾಗಿಲ್ಲ ಜೀವಯ ಮಾೂದ್ರ ತಾಪಸಂ ಶೂದ್ರ ತಾಪಸ ಅನ್ನೋದೇ ತಪ್ಪು ಶೂದ್ರ ತಪಸ್ವಿ ಅಂತಂದ್ರೆ ಅವನು ಕೊಲ್ತಾನೆ ಪರಮಾತ್ಮ ಅಂತಲೇ ಅರ್ಥ ಇಲ್ಲಿ ಬೇರೆ ಇನ್ನೇನು ಹೇಳಿಲ್ಲ ಅನೇ ದುರ್ಬುದ್ಧಿ ಇತ್ತು ಅದಕ್ಕೋಸ್ಕರ ಶಬ್ದ ಇಲ್ಲ ಈ ಶಬ್ದ ನಿರ್ಣಯದಲ್ಲಿ ಏನೂ ಇಲ್ಲ ಯಾರು ಯಾಕೆ ತಪ್ಪಸ್ಸು ಮಾಡ್ತಾ ಇದ್ದ ಅವನ ಉದ್ದೇಶ ಏನಿತ್ತು ಅದನ್ನೆಲ್ಲ ಮುಂದೆ ಹೇಳ್ತಾರೆ ಅವನನ್ನು ಕೊಂದು ಪರಮಾತ್ಮ ಈ ಉಪಕುಮಾರನಲ್ಲಿ ಬದುಕಿಸಿದ ನಿರ್ಣಯ ಆಗೋದು ಅವನು ಯಾರು ನಮ್ಮನ್ನು ಹಿಂದೆಲ್ಲ ಹೇಳಬೇಕಾಗಿ ಅವೆಲ್ಲ ಹೇಳ್ತಾರೆ ಯಾಕೆ ತಪ್ಪಸ್ಸು ಮಾಡ್ತಾ ಇದ್ದ ಅವನ ತಪ್ಪಸ್ಸು ಸೂರ್ತುವರನ್ನಾಗಿ ಆ ತಪ್ಪಸ್ಸು ಮಾಡ್ಬೇಕು ತಪ್ಪು ಮಾಡಿದ್ರೆ ಬುದ್ಧಿ ಬಹಳ ವಿಚಿತ್ರ ಅಂತಂದ್ರೆ ವಿಚಾರಿಕ ಪ್ರಯೋಗಗಳನ್ನೆಲ್ಲ ಮಾಡ್ತಾರೆ ಮಾಟ ಮಂತ್ರ ಎಲ್ಲ ಮಾಡ್ತಾರೆ ಕೇಳೋದು ನಾವು ಹೇಗೆ ಅಂತ ಅವ್ರಿಗೆ ಸುಮ್ಮನೆ ಹಂಗೆ ವಿಚಿತ್ರ ಗಣಪತಿಲ್ಲ ಉಪಾಸನೆ ಮಾಡ್ತಾರೆ ಹೇಗೆಂದ್ರೆ ಹಾಗೆ ಉಪಾಸನೆ ಮಾಡಿದ್ರೆ ಅದು ಬರೆಯಲ್ಲ ನೀವು ಮಡಿಮಡಿಯಾಗಿ ಮಾಡ್ತೀನಿ ಅಂದ್ರೆ ಅವರು ಇಷ್ಟ ಅಸಹ್ಯ ಅಂತಂದರೆ ರಜಸ್ವಲೆಯಾದ ಹೆಣ್ಣುಪುಗಳು ತಿಂದು ಬಿಟ್ಟು ಎಂಜಲೇಲೆಯನ್ನ ತಾವು ತಿಂದು ಅದನ್ನ ಕೈಯಲ್ಲಿ ಇಟ್ಕೊಂಡು ಮಂತ್ರ ಜಪ ಮಾಡ್ತಾರೆ ಅತ್ಯಂತ ಮೈಲಿಗೆ ಇದೆಯಾ ಹೀಗೆ ಹೆಚ್ಚೆ ಹೆಚ್ಚು ಮೈಲಿಗೆ ಆದಾಗೆಲ್ಲ ಆ ಕ್ಷುದ್ರ ಜೀವಿಗಳು ಆ ಭೂತ ಪ್ರೇತಗಳು ಬಲಿತಾಗ ಎಷ್ಟು ಮೈಲಿಗಬೇಕಲ್ಲ ತಾನು ದೊಡ್ಡ ಕೂಲದಲ್ಲಿ ಬಂದು ದೊಡ್ಡ ದೊಡ್ಡ ಇದರಲ್ಲಿದ್ದು ವ್ಯವಸ್ಥೆಯಲ್ಲಿದ್ದು ಇಂತಹ ಕೆಟ್ಟದನ್ನ ಅವಲಂಬನೆ ಮಾಡಬೇಕು ಆಗಲೇ ಅದುದ್ದೇಶಗಳು ಸಫಲ ಆಗ್ತವೆ ಈ ಎಲ್ಲ ಪದ್ಧತಿಗೆ ಹೀಗಿದೆ ಅದಕ್ಕೆ ಶೂದ್ರನಾಗಿ ಬಂದು ತಪ್ಪಸ್ಸು ಮಾಡ್ತೇನೆ ಇದನ್ನು ಬೇಕಾಗಿ ಅಪಚಾರ ಮಾಡಬೇಕು ಅಂತಾರೆ ವೇದಶಾಸ್ತ್ರಗಳಿಗೆ ದ್ರೋಹ ಎಸಗಬೇಕು ಅಂತ ಹೊರತಾರೆ ಈ ರೀತಿ ಮಾಡಿದ್ದು ತಪ್ಪು ಅಂತಾರೆ ಯಾರನ್ನು ಯಾಕೆ ಶೂದ್ರನಾಗಿ ಬಂದ ಹಿನ್ನೆಲೆ ಏನೋ ಇರಬೇಕು ಸಾಮಾನ್ಯ ವ್ಯಕ್ತಿ ಒಬ್ಬ ಹೀಗೆ ಮಾಡೋದು ಅವ್ ಮಾಡಿದ್ರೆ ಇನ್ನೊಂದು ಏನೋ ವಿಪರೀತ ಆಗೋಲ್ಲ ಯಾರೇ ಅಪಚಾರ ಮಾಡುದು ಮೊದಲು ಹುಡುಕೊಳ್ಳೋದು ಧರ್ಮಿಷ್ಟರಿಗೆ ನಾವು ಬಹಳ ಎಚ್ಚರದಿಂದ ಇರಬೇಕು ಬೇರೆ ಕಡೆಯಲ್ಲಿ ಧರ್ಮ ಉಳಿಸಲಿಕ್ಕೆ ಪ್ರಯತ್ನ ಮಾಡಿ ನಾವು ನಾವು ಧರ್ಮಿಷ್ಟರಿದ್ದೇವಲ್ಲಪ್ಪ ನಮ್ಮ ಪಾಠ ನಾವು ಮುಂಚೋಗ್ತೇವೆ ನಮ್ಗೆ ಹೊಡ್ಡ ಬೀಳುತ್ತೆ ಶೂದ್ರ ಕುಮಾರ ಅವನು ಶೂದ್ರ ತಪಸ್ಸು ಮಾಡಿದರೆ ಅವು ಶೂದ್ರ ಕೇಳ ಯಾರು ಸಾಯ್ಬೇಕು ಬೇಡ ಅವನಿಗೆ ಸಂಬಂಧಿಕರ ಸಾಯ್ಬೇಕು ಈ ಬ್ರಾಹ್ಮಣಕುಮಾರ್ ಯಾಕೆ ಸಾಯಬೇಕು ಅವರೇ ಹೆಚ್ಚಿತ್ತುಕೊಳ್ಳಿ ಇದನ್ನ ಅವರು ತಡೀಗಳೆಲ್ಲ ಸೇರಿ राजन गुरुआत राजन कड़ी शिषा हमें तड़ी कर्तव्य क्चर तोलिक जंगनामाुरापूर्व गिरीजा वरदारूपशूद्र कल सलोक क्षयकाम शूद्री हटि बरतने लोकवे नाशम बयके आतन पार्वतीदेवियर इतना आ वरिंदगी कल तरक आयुष्यव ಬ್ರಹ್ಮದೇವರ ದಿನಮಾನದ ತನಕ ಪೂರ್ಣ ಹದಿನಾಲ್ಕು ಮನವಂತರ ತನಕ ಆಯುಷ್ಯವನ್ನು ಪಡ್ಕೊಂಡು ತಾನು ಬಂದಿದ್ದ ಮನೆ ಹೆಸರು ಜಂಗ ಅಂತ ಹಸುರ ಹಿಂದೆ ಬಂದಿತ್ತು ದುರ್ಬುದ್ಧಿ ಇಚ್ಛನ ಮಹೇಶ್ವರ ಪದ ರುದ್ರದೇವರ ಪದವಿ ರುದ್ರಪತ್ನಿಯನ್ನು ಪಡೀಬೇಕು ಅನ್ನುವ ದೃಷ್ಟಿಯಿಂದಾಗಿ ದುರುದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದ ಬೇರೆ ರೀತಿಯಲ್ಲಿ ಮಾಡಬಹುದಾಗಿತ್ತ ಬೇರೆ ರೀತಿ ಮಾಡಿದ್ದಿದ್ದರೆ ಅದರಿಂದ ಹಾನಿ ಹೆರಡೆಗೆ ಚುಟ್ಟು ತಪಸ್ಸು ಮಾಡ್ತಾ ಅದರಿಂದ ಹಾನಿ ಅಂತ ಅಂತ ಇಲ್ಲ ಅವ್ನು ತಪಸ್ಸು ಮಾಡಿದ್ರೆ ಅಧಿಕ ಅಲ್ಲಿ ಬೇರೆ ಇನ್ನೇನು ಹೇಳ್ತಿರಲಿಲ್ಲ ಆಚಾರಲ್ಲೇ ಹೇಳ್ಬೋದಾಯಿತು ಅಲ್ಲೇ ಹೇಳಿಲ್ಲ ಅದರ ಪ್ರಸಂಗ ಬಂದಿದೆ ಮುನ್ನೆ ಅಂತ್ಯ ಹೇಳಿದ್ರೆ ಅದನ್ನೇ ಮುಂದೆ ಬೇಕಾಶ ಬರಂತ ಅಲ್ಲೇ ಹೇಳ್ತಾ ಇರಲಿಲ್ಲ ಅದನ್ನೇ ಹೇಳಿ ತಪಸ್ವಿ ಆಗಿದ್ದೇ ತಪ್ಪು ಅವ್ರು ತಪಸ್ಸು ಮಾಡೋದಲ್ಲ ಅವನು ಧರ್ಮ ಅಲ್ಲ ನಮ್ಮ ವಿಹಿತ ಕರ್ಮಕ್ಕೆ ವಿರುದ್ಧವಾದದ್ದೇ ನಡೆಸಿದ್ರೆ ಹಾನಿ ಆಗುತ್ತೆ ಅದು ನಡೆಸಬಾರ್ದು ವೃಣಾಶ್ರಮ ಧರ್ಮಕ್ಕೆ ಅಪಚಾರ ಮಾಡಬಾರ್ದು ಅನ್ನೋದೇ ಉದ್ದೇಶ ಅನನ್ಯವಧ್ಯಂ ತಸ್ಮಾ ತಮ್ಮ ತಸ್ ಜಗಾರ್ ಪುರುಷೋತ್ತಮ ಅವಧತ್ವ ಬರೈತ್ತಾದ್ರಿಂದ ಯಾರು ಕಲಿಕಾಗ್ತಿರಲಿಲ್ಲ ತಮ್ಮ ಸಾಗಿ ಅದಕ್ಕೆ ಪರಮಾತ್ಮದು ಯಾವಾಗ ಒಂದ್ ಕಡೆಯಲ್ಲಿ ಆ ಧರ್ಮ ಗುರಿತೋ ಧರ್ಮ ಚಿಗುರುತು ಮದ್ದ ಆ ಕುಮಾರ ಬದುಕುಮಾರ್ದ ಬದುಕದ ಶ್ವೇತದತ್ತಾಂ ತಾಲಕರ ಶ್ವೇತಃ ರಾಜರ್ತನ ಸ್ವಮಾಂಸ ಸ್ವಮಾಂಸೈಹಿ ಧಾತ್ರೋಕ್ತಃ ಮಾ ರಾಮ್ ರಾಮಾರ್ಥವರ್ಪಯತ್ ಇದು ಇನ್ನೊಂದು ಪ್ರಕರಣ ವಿಶೇಷ ಅದನ್ನು ಆಚಾರ್ಯ ಸಂಗ್ರಹ ಮಾಡಿದ್ದಾರೆ ಶ್ವೇತ ಅಂತ ಒಬ್ಬ ರಾಜ ಅಗಸ್ತ್ಡೆಯಲು ನೋಡ್ತಾ ದೊಡ್ಡ ಸರೋವರ ಮನೋಹರ ಜಪನ್ ಹೋಮ ಅನುಷ್ಠಾನ ಆ ವಿಮಾನ ಒಂದು ಕಡೆಯಲ್ಲಿ ನಿಂತುಕೊಳ್ತು ಸರಾಸ್ತ್ರೀಯರಿದ್ದಾರೆ ಶ್ವೇತ ರಾಜ ಇದ್ದಾರೆ ಅದರೊಳಗೆ ಸೀದಾ ಬಂದ ಒಂದು ದೋಣಿಯಲ್ಲಿ ಅವರೆಲ್ಲ ಇವನಿಗೆ ಬೇಕಾದ ಉಪಚಾರ ಮಾಡಿದಾರೆ ಚಾಮರ ಹಾಕ್ತಾ ಸೇವೆ ಮಾಡ್ತಾ ಇದ್ದಾನೆ ಅದನ್ನು ಮುಗಿಸ್ಕೊಂಡು ಕೆಳಗೆ ಇಳಿದು ಬಿಟ್ಟು ಚಿಕ್ಕ ದೋಣಿ ತಗೊಂಡು ಬರ್ತಾನೆ ದೋಣಿ ತಗೊಂಡು ಆ ಸರೋವರದ ಇನ್ನೊಂದು ತೀರಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಏನೋ ತಿಂತಾನೆ ಏನ್ ತಿಂತಾನೆ ಅಂತ ನೋಡುವುದರ ಒಂದು ಕೊಳತೆ ಶರೀರ ಶವ ಅದನ್ನು ಮಾಂಸಕ್ಕೆ ತಗೊಂಡು ತಿಂತ ಇದ್ದಾನೆ ಶ್ವೇತರ ಜ್ಞಾನಿಗಳ ಕರು ನಮ್ಗೆ ಗ್ರಹಸ್ಥರು ಗೊತ್ತಿತ್ತು ನಮಸ್ಕಾರ ದೇವತೆಗಳಿಗೂ ಅವ್ರಿಗೂ ಬಹಳ ಸಖ್ಯ ಇದೆ ನಮಸ್ಕಾರ ಮಾಡಿದ ಇಲ್ಲಿಯಾಗಿ ಬಂದಿ ಎಲ್ಲಿ ಸ್ವರ್ಗದಲ್ಲಿರ್ತೇನೆ ತ್ಯಾಗ ಮಾಡಿದಾಗಿದೆ ಸ್ವರ್ಗದಲ್ಲಿ ಅವನಿಗೆ ಜಾಗ ಸಿಕ್ಕಿದೆ ಹೋಗಿಲ್ಲ ಇಲ್ಲಿಯಾಗಿ ಬರ್ತಿವಿ ಮತ್ತು ಭೂಮಂಡಲಕ್ಕೆ ಹಸುವೆ ವಿಪರೀತ ಹಸುವೆ ನನಗೆ ಶವ ತಿಂದರೆ ಮಾತ್ರ ನನಗೆ ಹಸಿರು ಹೋಗುತ್ತೆ ಯಾರು ಶವ ನಂದೇ ನಂದೇ ಶವ ಅದೇ ಶನಿ ಯಜ್ಞ ಮಾಡ್ತಾ ಇದ್ದಲ್ಲ ಊಟ ಅಂದ್ರೆ ಬಂದ್ಬಿಡ್ತಾರೆ ನೋಡಿ ಜನ ಅಂತಾರೆ ಮಾತಾಡಬಾರ್ದು ಅನ್ನದಾನ ಎಷ್ಟು ದೊಡ್ಡದು ಅಂತಂದ್ರೆ ಬರ್ತವ್ರು ಬಿಡ್ತಾರ ಯಾ ಯಜ್ಞ ಸಮಯ ಬರೀ ಅನ್ನದ ಹೊತ್ತು ಬಂದ್ಬಿಡ್ತಾರೆ ಅನ್ನಬಾರ್ದು ಹಾಗೆ ಆ ಹೊತ್ತಿಗೆ ಸ್ವೀಕಾರ ಮಾಡ್ಲಿಕ್ಕೆ ಬಂದಿರ್ತಾರೆ ಅನ್ನದಾನ ಮಾಡ್ಬೇಕು ಅದೇ ದೊಡ್ಡ ಯಜ್ಞ ಈ ಯಜ್ಞಕ್ಕಿಂತ ಬರೀ ಅಗ್ನಿಯಲ್ಲಿ ಕೊಡೋದಕ್ಕಿಂತ ಈ ಯಜ್ಞ ದೊಡ್ಡದು ಮುಂಚೆನೂ ಬರಬೇಕು ಬರ್ಬೇಕಾದ್ರೆ ಶ್ರದ್ಧಾ ನಿಜ ಪೈವಿಕೆ ಬೋಳಕೆ ಮಾಡ್ಕೊಳ್ಬಾರ್ದು ತೋರಿಸಿ ಅನನ್ನ ಹೆಂಗೆ ಅವನಿಗೆ ಅನ್ನದಾನ ಮಾಡಿದೆ ಹೆಂಗೆ ಮಾಡಿದ್ನಲ್ಲ ಅವನಿಗೆ ಸ್ವರ್ಗಕ್ಕೆ ಹೋಗಲು ತುರ್ತಿಲ್ಲ ಅನ್ನದಾನ ಎಷ್ಟು ದೊಡ್ಡ ಶ್ರದ್ಧೆಗಿಂತ ಮಾಡಿ ಪ್ರಸಂಗ ಆಗಿದೆ ಶ್ರಾದ್ದಿ ಅಲ್ಲಿ ಊಟ ಕಟ್ಟಿಲ್ಲ ನಿಮ್ ನಿಮ್ ಮನೆಗೆ ಹೋಗ್ಲಿ ಏನ್ ಬೇಕೀಗ ಲಾಕ್ ಡೌನ್ ಪ್ರಸಂಗ ಆಗಿದೆ ಈಗ ಅದೇನು ಪುರೋಹಿತ್ರು ಪಾಪ ಅಲ್ಲೆಲ್ಲೋ ಇದರಲ್ಲಿ ಕೂತ್ಕೊಂಡು ಒಂದಷ್ಟು ವಿಡಿಯೋ ವಿಡಿಯೋ ಕಾಲ್ ಮಾಡಿಕೊಂಡು ಅವರು ಪುರೋಹಿತ್ಯ ಮಾಡಿಸೋಣ ಇವ್ರಿಗೆ ಕೂತ್ಕೊಂಡು ಅಲ್ಲೇನೆ ಸ್ವಲ್ಪಕ್ಕೋದ್ರೂ ಕೂಡ ಅವನಿಗೆ ಖಂಡಿ ವೃತ್ತಿ ಇಲ್ಲ ಅಂತಂದ್ರೆ ಎಂಥ ದೊಡ್ಡ ಆಪತ್ತು ದುಃಖ ಅದಕ್ಕೆ ಹಾಗಾದ್ರೆ ಏನ್ ಮಾಡಬೇಕು ಗೊತ್ತಿದ್ದೋ ಗೊತ್ತಿದ್ದೋ ನಮ್ಮ ಇದು ಏನೇನೋ ಅಪರಾಧಗಳು ನಡೆದು ಹೋಗ್ತಾ ಮಾಡಬೇಕು ಅದಕ್ಕೆ ಅದಕ್ಕೆ ಸ್ಮೃತಿ ಗ್ರಂಥಗಳು ತೋರಿಸ್ತವೆ ಬಹಳ ಚೆನ್ನಾಗಿ ಇಂಥ ಅಪರಾಧ ಬಹಳ ಆಗಿದೆಯಾ ದೇವರಿಗೆ ಕ್ಷೀರಾಭಿಷೇಕ ಮಾಡಿಸು ಅದಕ್ಕೆ ಅಂತ ಹರಕೆ ಹೊತ್ಕೊಂಡು ಹಿಂದೆಲ್ಲ ಮಾತಾಡ್ತೀವಿ ಈಗಲ್ಲ ಇಲ್ಲೇ ಇಲ್ಲ ದೇವರಿಗೆ ನಮ್ಮ ಗೋಪಾಲಕ್ಷೇವರ ಕ್ಷೀರಾಭಿಷೇಕ ಮಾಡಿಸ್ತೀವಿ ಇಲ್ಲ ಮೂರರಾಮ್ ದೇವರಿಗೆ ಕ್ಷೀರಾಭಿಷೇಕ ಮಾಡಿಸ್ತೀವಿ ಇವೆಲ್ಲರೂ ಯಾಕೆ ದೇವರಿಗೆ ಆಭರಣ ಅರ್ಪಣೆ ಮಾಡ್ತೇವೆ ಯಾಕೆ ಆಭರಣ ಅರ್ಪಣೆ ಮಾಡ್ತಾರೆ ಗೊತ್ತೇನೆ ಇವೆಲ್ಲ ಕಥೆಯಿಂದ ಪ್ರಭಾವಿತರಾಗಿರ್ತಾರೆ ಸುಮ್ಮನೆ ತಗೊಂಡು ಹೋಗಿ ತಮ್ಮೈ ಮೇಲೆ ಇರೋ ಬಂಗಾರ ತೆಗೆದು ದೇವರಿಗೆ ಅರ್ಪಣೆ ಮಾಡೋಲ್ಲ ಯಾಕೆ ಅರ್ಪಣೆ ಮಾಡ್ತಾರೆ ಈ ದೃಷ್ಟಿಯಿಂದ ಇದು ಅಕ್ಷಯಾಗುತ್ತೆ ಕ್ಷೇತ್ರತೀಯ ಅಂತಂದರೆ ಈ ಅರ್ಥದಲ್ಲಿ ಅದನ್ನು ಅಲ್ಲಿ ಏನು ಮಾಡಬೇಕಾಗಾದ್ರೆ ಬರಮ ಕೇಳಿ ಉಪಾಯಿ ಕೇಳಿ ಅದನ್ನು ತೊಗೊಂಡು ಬರ್ತಾರೆ ಶ್ವೇತರಾಜನಿಗೆ ತಿಳಿಸ್ತಾರೆ ನೋಡಪ್ಪ ದೇವತಾಲೋಕದಲ್ಲಿ ಒಳ್ಳೆ ಹೂವಿನ ಹಾರ ಕಪ್ಪಿಸು ದೇವತಾ ಲೋಕದ ಹಾರ ಕಟ್ಟಿಸಬೇಕು ಕಟ್ಟಿಸಿ ತೊಗೊಂಡು ಬಂದು ನನಕು ತಮ್ಮದೇವರ ಆದೇಶ ಇದೆ ನನ್ನ ತರಕು ನಾನು ತೊಗೊಂಡು ಹೋಗಿ ರಾಮದೇವರ ಅವತಾರ ಮಾಡಿದ್ದಾನೆ ಈಗ ಆ ಎಲ್ಲ ಸಭಾಮೃತದಲ್ಲಿ ತೊಗೊಂಡೋಗಿ ಅರ್ಪಣೆ ಮಾಡ್ತೇನೆ ನಿನಗೆ ಅದನ್ನು ಮರ್ತು ಬಿಡ್ತಾನೆ ಪರಮಾತ್ಮ ಆ ಅಪರಾಧ ಶಾಲನೆ ಅಂತ ದೇವರಿಗೆ ಮಧು ಅಭಿಷೇಕ ಇಂತಿಂತ ಅಂತೆಲ್ಲ ಅಭಿಷೇಕಾದಿಗಳನ್ನು ನಡೆಸಿದ್ರೆ ನೀವು ಮಾಡಿದ ಪಾಪುಗಳನ್ನೆಲ್ಲ ಮರಿತೇನೆ ಎಂದಿದ್ದಾನೆ ಪರಮಾತ್ಮ ಕಡೆ ಏನೂ ಎಳೆದೇ ಎಳೆಯ ನೀರು ಅರ್ಪಣೆ ಮಾಡಿಬಿಟ್ರೆ ಫಲೋದಕ ಎಲ್ಲ ಅಪಚಾರಗಳನ್ನ ಗಂಧೋದಕ ಶುದ್ಧೋದಕ ಸ್ನಾನಾದಿಗಳಿಂದ ಎಲ್ಲಾ ಅಪಚಾರ ಮರಿತೇನೆ ಎಂದಿದ್ದಾನೆ ಪರಮಾತ್ಮ ಅದರಂತೆ ಗಂಧಲೇಪನ ಇವತ್ತು ಅದೇನೇ ಅಕ್ಷಯ ಅಕ್ಷಯ ಅಂತಂದ್ರೆ ಏನು ಗಂಧಲೇಪನದ್ದೇ ಮಹತ್ವ ಇವತ್ತು ಗಂಧಲೇಪನ ಮಾಡಿದರೆ ಅವರು ಮಾಡಿದ ಎಲ್ಲ ಅಪರಾಧಗಳನ್ನು ಕೂಡ ಬರುತ್ತುವ ಗಂಧಲೇಪನದ ಪುಣ್ಯವನ್ನು ಅಕ್ಷಯ ಮಾಡಿಬಿಡ್ತಾನೆ ಅದಕ್ಕೆ ಮಂತ್ರಾಲಯ ಪುರಮೆಗಳು ಗಂಧ ಏನು ಹಚ್ಚು ಹಚ್ಚು ವೈಶಾಗ ಮಾಸಾಟು ಕೊಡ್ತಿರಬೇಕು ಎಲ್ಲ ಬ್ರಾಹ್ಮಣಿ ಎಲ್ಲ ಅದೊಂದು ಬ್ರಾಹ್ಮಣಿ ಸಾಬ್ರ ಕಲೆಯಲ್ಲೇ ಹೋಗ್ಬೇಕು ಸಾ ಇವತ್ತೆಲ್ಲ ತೊಂದರೆ ಕೊಡುವ್ರಿಗೆ ಎಲ್ಲ ವಾಸ ಎಲ್ಲ ಕಾಲಕ್ಕೂ ಇದ್ದಾವೆ ರಾಯಕಾಲಕ್ಕೂ ಒಂದು ಏನು ಮಾಡೋದನ್ನ ಒಳ್ಳೆ ಘಮ ಗಮ ಘಮ ಘಮ ಘಮ ಅದಕ್ಕೆ ಒಳ್ಳೆ ಪಚಕರ್ಪೂರ ಅದು ಇದು ಗಮಧ ಇವೆಲ್ಲ ಹಾಕಿಬಿಟ್ರೆ ಅದನ್ನು ಮೈಗೆ ತಾಕಿಸ್ತಾ ಇದ್ದರೆ ಆ ಕಂಪೂ ತಣ್ಣಗಾಗೋದು ಪಚಕರ್ಪೂರ ಎಲ್ಲ ಹಾಕಿಬಿಟ್ಟಿದ್ರೆ ಭಾಳ ಘಮ ಘಮ ಇಸ್ತಾ ಇದೆ ಬರೀ ಊಟಗೀಟ ಮಾಡ್ಕೊಂಡು ಬರ್ತಾ ಇದ್ರೆ ಒಳ್ಳೆ ವೈಶಾಖಿ ಮಾಸ ಬೆವರು ಆ ಬೆವರು ಬರ್ತಾಯಿದ್ರು ಉಪ್ಪುಪ್ಪು ಸಿಸಿ ಇವೆಲ್ಲ ಹಾಕೊಂಡು ಹೊಡೆದು ಬಿಡ್ತಿದ್ರು ಅಂತ ನಾಲಿಗೆ ಹಾಕಿ ಅಕ್ಕಿಬಿಡುತ್ತ ಹೊಟ್ಟೆ ಗಿಟ್ಟೆಯಲ್ಲಿ ಬಟ್ಟೆ ಸ್ವಲ್ಪ ಹೀಗೆ ಬಿಟ್ಟುಕೊಂಡು ಮೈಮೇಲೆ ಹೊದ್ಕೊಂಡು ಹೋಗ್ತಾ ಇದ್ರೆ ತೋಳು ಹೊಟ್ಟೆ ಅದೇ ಎಲ್ಲ ಒಂದು ಎಕ್ಕಿಬಿಡೋದು ಸಾಲು ಚನ್ಮಾರಿ ಜನ್ಮಾರ ಸಮಯದಲ್ಲಿ ತೊಗೊಂಡು ಹೋಗಿ ಮತ್ತೆ ಸ್ನಾನ ಮಾಡಿ ಚನ್ಮಾರ್ ಬಂದ ಸ್ವಾಮಿ ಗಂಧ ಕೊಡಬೇಡ್ರಿ ನೀವು ಕೊಟ್ಟರೆ ಇಷ್ಟು ಅವಸ್ಥೆ ಆಗತ್ತರ ಮನೆಯಲ್ಲಿ ಕೊಡಬೇಡ್ರಿ ಅಂತ ಕಡೆ ಒಂದು ಸರಿಯಾಗಿ ಆ ದೇವರಿಗೆ ರಾಮದೇವರಿಗೆ ಸಂಪೂರ್ಣ ಗಂಧ ಮಾಡಿ ಅದನ್ನು ತೆಗೆದು ಕೊಡ್ತಾ ಇದ್ದಾರೆ ಹೆಂಗ ಹತ್ಕೊಂಡು ಹೋಗೋದು ಭಯ ಹಾಕಿ ಅದಾದ್ರೆ ಹೋಗಲೇಬೇಕು ಅವರಿಗೆ ರಾಜ ದರ್ಶನಕ್ಕೆ ಬರಬೇಕು ಈ ಅವಸ್ಥೆ ಆಗ ಹೋಗಿದೆ ಏನು ಮಾಡಬೇಕು ಇನ್ನಷ್ಟು ಇನ್ನಷ್ಟು ಗಂಧ ಕೊಟ್ರಂತೆ ಏನಿದೆ ಗೊತ್ತು ಅಂತ ಚೋಳ್ರಿ ಹಚ್ಚೋಡ್ರಿ ರಾಮದೇವರ ಆಗಿದೆ ಏನು ಹಚ್ಕೊಳ್ರಿ ನಾವು ಸಂದೇಹ ಇದೆ ಹಚ್ಕೊಳ್ರಿ ಆ ಗೊತ್ತಿಲ್ಲ ದೇವರು ಅಗ್ನಿ ಸುತ್ತ ಹೇಳಿ ಗಂಧ ತೆಗೆದಿ ಕೈಯಲ್ಲಿ ದುಡಿಸ್ಕೊಂಡವರಿಗೆ ಅದು ಪುರಾಶ್ರಮದಲ್ಲಿ ಇಲ್ಲಿ ಕೇಳ್ತೀರಾ ಯಾವಾಗ ಹಚ್ಕೊಂಡವ್ರಿಗೆ ತಂಪಾಗಿದೆ ಯಾರ ಬಂದು ಬಾಯಿ ಹಾಕಲಿಕ್ಕೆ ಅಂತ ಬಾಯಿ ಹಾಕಿದ್ರೆ ಹತ್ತನೇ ದಿವ್ಸ ಬಾಯಿ ಬೊಬ್ಬೆ ಬಂದು ಹೋಯ್ತು ನಾರಿಗೆ ದಪ್ಪ ಬಬ್ಬೆ ಬಂದೋಯ್ತು ಅವತ್ತಿಂದ ಬ್ರಾಹ್ಮಣರು ಓಡಾಡ್ತಾರ ಕೇರಿಯಲ್ಲೇ ಅಂತಂದ್ರೆ ದೂರ ಹೋಗ್ತಿದ್ದರು ಇಲ್ಲಿ ತೂತು ತುರ್ಕಗಳು ಇನ್ನೇನೇನ್ ಮಾಡಿರ್ಬೇಕಾಗಿತ್ತು ಮಂತ್ರಾಲಿಪರ್ಗಳು ಅನುಗ್ರಹ ಇದ್ದಿದ್ದರಿಂದ ಈಗಲೂ ಅವ್ರ ತೊಂದರೆ ಹೆಚ್ಚಾಗೆ ರಾಯಸ್ತೋತ್ರ ಹೆಚ್ಚಿಟ್ಟು ಮನೆಯಲ್ಲಿ ರಾಯಸ್ತೋತ್ರಗಳನ್ನು ಹೆಚ್ಚು ಯಾರು ಬರೋಬ್ರು ನಾವೊಬ್ಬರು ಹೇಳಬೇಕಾಗತ್ತಾ ಆಗುತ್ತೆ ಒಬ್ಬ ಪ್ರಹ್ಲಾದ ರಾಜಕರ ನರಸಾವತಾರ ಆಗುತ್ತೆ ಸ್ವಾಮಿ ಮತ್ತೆ ಆಪತ್ತು ಬಂದಿದೆ ಅಕ್ಷಯ ತೃತೀಯ ಸ್ತೋತ್ರ ಹೇಳಿದೆ ನಿಮ್ಮ ಮುಂದೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಅವನು ಅದಕ್ಕೆ ಮಾಡಿಸಿದ ದೇವ್ರು ನಮಗೆ ಹೋಗ್ಲಿಕ್ಕೆ ಆಗೋಲ್ಲ ರಾಯಭಟ್ಟಕ್ಕೆ ಗೊತ್ತು ಇಂಥ ಆಪತ್ತುಗಳು ಬರ್ತಾನೆ ಅಂತ ಒಂದು ಚಿತ್ರ ಕಡಿಮೆ ಇಟ್ಕೊಂಡು ಅದ್ರ ಮುಂದೆ ಮೊಬೈಲ್ ಅಲ್ಲೇ ಒಳ್ಳೆ ಆ ಚಿತ್ರ ಬರ್ತಾನೆ ಅದೇ ಇಟ್ಕೊಳ್ ಅದ್ರ ಮುಂದೆ ಹಚ್ಚಿದೆ ದೀಪ ಸಂಯೋಜನಾ ಜ್ಞಾನಲಾಭವಿದ್ರು ಅದನ್ನ ಹಚ್ಚಿ ಅವ್ನು ಕೇಳಿಕೊಂಡ್ರೆ ನೋಡಿ ನಮಗೆ ಆಪತ್ತು ಬಂದಿದೆ ತುರ್ಕದಿಂದ ಆಪತ್ತು ಬಂದಿದೆ ಮಹಾಮಾರಿ ರೋಗ ಬಂದಿದೆ ಇವನ್ನೆಲ್ಲ ಕಳೆದು ನೀವು ಉದ್ದಾರ ಮಾಡಬೇಕು ದೇಶಕ್ಕೆ ಕ್ಷೋಭ ಬಂದಿದೆ ದೇಶದ ಎಲ್ಲ ಕಡೆಯಲ್ಲಿ ಹರಿವಾಯುಗಳನ್ನು ಮೆರೆಸ್ತಾ ಇರೋರು ನೀವು ಇವತ್ತಿಯಲ್ಲೂ ಹೋಗಿ ರಾಯಭಟ ಊಟ ಚಿಕ್ಕ ನೆಮ್ಮದಿ ಇದೆ ಅಂತಹ ಇಬ್ಬರು ಪ್ರಸಂಗ ಇಷ್ಟು ರಕ್ಷಣೆ ಕೊಟ್ಟು ಇದು ಗೊತ್ತಾಗಲ್ವಾ ಅವರ ಹೆಸರಲ್ಲಿ ಹರಿವಾಯುಗಳನ್ನು ಗ್ರಹ ಮಾಡ್ತಾರೆ ಹೀಗಾಗಿ ಅವಶ್ಯವಾಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಕೆಲಸ ನಡೆಸ್ತಾರೆ ಹೀಗಾಗಿ ದಿವಸ ಕೊಟ್ಟಿದ್ದು ಗಂಧ ತಂಪು ಆಗಲಿಲ್ಲ ಇವರಿಗೆ ಹಂಚಿಕೊಂಡವರಿಗೆ ತಂಪು ಅನರ್ಥ ಮಾಡಲಿಕ್ಕೆ ಬಂದವರಿಗೆ ಬೆಂಕಿ ಆಗಿಬಿಟ್ಟು ಬೆಂಕಿ ಅಂತ ಗುರುಕುಂಬ್ತದೆ ಅವರು ಹತ್ತಿರನೇ ಬರ್ತಿರಲಿಲ್ಲ ಹತ್ತಿರ ಬರಬಾರದು ಅವರು ಬಂದೂ ಅವರು ದುರ್ಗೋಡುಬಿಡ್ಬೇಕು ಇಂತಹ ಅದ್ಭುತವಾದಂತಹ ತಮ್ಮ ನಿಮ್ಮಾಭೇಷವನ್ನು ಇವತ್ತಿನ ದಿವಸ ನಡೆಸಿ ಬ್ರಾಹ್ಮಣೋತ್ತಮರಿಗೆ ಅಕ್ಷಯ ಸುಖವನ್ನು ದುಷ್ಟರಿಗೆ ಅಕ್ಷಯ ದುಃಖ ಎಲ್ಲ ಕೊಡ್ತಾರೆ ಅದರಿಂದಾಗಿ ಇದನ್ನೂ ನಡೆಸಿರ್ತಕ್ಕಂತಹ ನಮ್ಮ ಅಕ್ಷಯಗಳು ಭಾವ ಮಾಡ್ತಾ ಇದ್ರೆ ನಮ್ಮ ಆಪತ್ತುಗಳನ್ನ ಕಲಿತು ತುಂಬಾ ಆತಂಕ ತುಂಬಾ ಭಯ ತುಂಬಾ ನೋವು ಎಷ್ಟ ವಸ್ತುಗಳು ಸಂಸಾರ ಅಂದ್ರೆ ಅರ್ಥ ಆಗ್ತಾ ಇದೆ ಸುಖವಾಗಿ ಮಾಡ್ತೀವಿ ಹೆಂಗ್ ಬೇಕಾದ್ರೂ ಬೇಕಾದ್ರೆ ಏನ್ ಕೆಲಸ ನಡೆಯಲಿ ಅಹಂಕರಿಸಲಿಕ್ಕೆ ಅವಕಾಶವೇ ಇಲ್ಲ ಪ್ರಪಂಚ ಪ್ರಪಂಚ ಒದ್ದಾಡ್ತಾ ಇದೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಇವೆಲ್ಲ ಅಂತ ಅರ್ಥ ಆಗ್ತಾ ಇದೆ ಮೇಲೆ ಯಾರಾ ಹರಿವಾಯಿಗಳನ್ನ ಇದನ್ನೆಲ್ಲ ನಿಯಂತ್ರಣ ಮಾಡಿದ ಅವ್ರನ್ನು ಬಳಸಿಕೊಂಡು ಅವ್ರು ಬಿಟ್ಟಿದ್ದಾರೆ ಬಂದಿದ್ದಾರೆ ಪಾದ ಗಟ್ಟಿ ಹಿಡಿದು ನಮ್ಮ ಹಲವಾರುಗಳ ಅನುಗ್ರಹಕ್ಕೆ ಪಾತ್ರನನ್ನಾಗಿ ಮಾಡಿ ಎಲ್ಲ ದೇಶಕ್ಷೋಭೆಯನ್ನು ಅವ್ರು ಕಳಿತಾರೆ ಆಪತ್ತುಗಳು ಬಂದಾಗೆಲ್ಲ ಆ ತತ್ತಕಾಲೀನ ಜ್ಞಾನಿಗಳೇ ನಮಗೆ ಅನುಗ್ರಹ ಮಾಡ್ತೀವಿ ಪಾದ ಹಿಡಿಯೋದೇ ಇದಕ್ಕೊಂದು ದೊಡ್ಡ ಇವತ್ತು ಇನ್ನೂ ವಿಶೇಷ ಏನು ಅಂತಂದ್ರೆ ವಿದ್ಯಾಧಿರಾಜ ಅವರ ಆರಾಧನೆ ವಿದ್ಯಾಧಿರಾಜ ಅಂತಂದ್ರೆ ಎಷ್ಟು ದೊಡ್ಡ ಮಹಾಮಿಗಳು ಎಲ್ಲಾಮ ಜಪ ಮಾತ್ರೇನ ನೃಡಾ ವಂಶೋ ವಿವರ್ಧದೆ ಯಾರ ಹೆಸರು ಹೇಳ್ತಾ ಇದ್ರೆ ಮಕ್ಕಳಾಗದ್ರು ಮಕ್ಕಳಾಗಿ ಹೋಗ್ತಾರೆ ಮಕ್ಕಳಾಗಿಲ್ಲ ಏನೋ ಒದ್ದಾಡ್ತಿರ್ತಾರೆ ವಿದ್ಯಾರ್ಥಿ ಸ್ಮರಣೆ ಮಾಡಿರ್ತಾರೆ ಮಕ್ಕಳಾಗಿ ಹೋಗ್ತಾ ಇತ್ತು ವೃಂದಾವಣ ಇಲ್ಲ ನಾಮ ಜಪ ಮಾತ್ರ ಅಷ್ಟೇ ಹೇಳ್ತಾರೆ ನಾಮ ಜಪನೇ ಒಳಗೊಂಡಿದ್ದಾರೆ ಕ್ರಿಗೇಟಿ ಇಲ್ಲಿ ಹೆಸರಾಜಲ್ಲ ಅವರು ಮುಂದೆ ವಿದ್ಯಾರ್ಥಿರಾಜ್ ಇರೋದಿಲ್ಲ ಅವರ ಶಿಕ್ಷಕರು ರಾಜೇಂದ್ರ ಇರೋದಿಲ್ಲ ಅವರ ಶಿಷ್ಯರು ಜಯಂತಿ ಇರ್ತಾರೆ ಮೂರೂ ಜನರು ಒಳಗೊಂಡಿದ್ದಾರೆ ಎರಡುಗೊಳದಲ್ಲಿ ಎರಗೊಳದಲ್ಲಿ ಒಳಗ ಕೆಲಸ ಮಾಡಿ ಹಾಕಿಬಿಟ್ಟಿದ್ದಾರೆ ಆದರೆ ಅವ್ರನ್ನ ನಾಮೋಚ್ಚಾರಣೆ ಮಾಡಿ ಸಾಕು ವಿದ್ಯಾಧೀಶ ಪದಾಸಕ್ತಃ ವಿದ್ಯಾಧೀಶ ಅಂದ್ರೆ ಎದುರಿ ಅವರ ಪದದಲ್ಲಿ ಆಸಕ್ತರು ವಿದ್ಯಾಧೀಶ ಪದಾಸಕ್ತಃ ವಿದ್ಯಾಕೌಶಲ ಸಿಂತಹ ಎಂತಹ ವಿದ್ಯಾಕೌಶಲ ಆಗೋದು ಅಂತಂದ್ರೆ ಅವರನ್ನು ಅನುಕರಣೆ ಮಾಡ್ತಾರೆ ಮಂತ್ರಾಲಯ ಪ್ರಭುಗಳು ನಿಜವಾಗಿಯೂ ಗೀತಾಭಿವೃತ್ತಿ ಅಂತ ಇವತ್ತು ಚಾಲ್ತಿಯಲ್ಲಿದೆಯಲ್ಲ ಮಂತ್ರಾಲಯ ಪ್ರಭುಗಳೆಲ್ಲ ಬರೆದಿದ್ದು ಗೀತಾ ಅಭಿವೃದ್ಧಿ ಇವತ್ತು ತಪ್ಪ ಕಲ್ಪನೆ ಇದೆ ಗೀತಾ ವಿವೃತ್ತಿ ಅಂತ ಬರೆದಿದ್ದು ವಿದ್ಯಾದೇಹ ಭೀಮಃ ಭಾರತದ ಸಕಲಶಾಸ್ತ್ರಗಳ ಸಾರ ಗೀತ ಇನ್ನೋದು ವಿಷ್ಣು ಶಾಸ್ತ್ರನಾಮ ಆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ ಗೀತೆಗೆ ವ್ಯಾಖ್ಯಾನವನ್ನು ಆಚಾರ್ಯರ ಭಾಷ್ಯ ತಾತ್ಪರ್ಯ ಟೀಕಾ ಎರಡು ಟೀಕೆಗಳು ಇವನ್ನೆಲ್ಲವನ್ನೂ ಯೋಜನೆ ಮಾಡಿ ಗೀತೆಗೆ ನೇರವಾಗಿ ಅರ್ಥ ಮಾಡಬೇಕು ಅನ್ನುವ ದೃಷ್ಟಿಕೋನ ಕೊಟ್ಟವರೇ ವಿದ್ಯಾಧಿರಾಜ ನಿಜವಾದ ಅವರ ಗ್ರಂಥದ ಹೆಸರು ಗೀತಾಭಿವೃದ್ಧಿ ಮಂತ್ರಾಲಯ ಪ್ರಭುಗಳ ಗ್ರಂಥಕ್ಕೆ ಗೀತಾರ್ಥ ಸಂಗ್ರಹ ಅಂತ ಹೆಸರು ನೀವು ಅವ್ರ ಮಂಗಳಾನುಷ್ಠಾನದಲ್ಲಿ ನೋಡಿ ಇಬ್ರುದು ಮಂಗಳಾನುಷ್ಠಾನೆ ಇದು ಗೊತ್ತಾಗುತ್ತೆ ಲೋಕದಲ್ಲಿ ಚಾಲ್ ಉಲ್ಟಾಗಿದೆ ಗೀತಾ ಅಭಿವೃದ್ಧಿ ರಾಯ ಅಭಿವೃದ್ಧಿ ಅಲ್ಲ ಗೀತಾರ್ಥ ಸಂಗ್ರಹ ಆಗುತ್ತೆ ಮೊದಲು ಇದಕ್ಕೆ ಸ್ಫೂರ್ತಿ ಕೊಟ್ಟವರು ಇಂಥದ್ದೊಂದು ಕಾರ್ಯಕ್ಕೆ ಚಾಲನೆ ಕೊಟ್ಟವರು ಇಂಥ ಅದ್ಭುತವಾದ ಕೌಶಲ್ಯವನ್ನು ತೋರಿಸಿದ್ದವರು ವಿದ್ಯಾರ್ಥಿರಾಜ್ ಅವರೇ ಆ ಕಾಲಕ್ಕೆ ನೋಡೋದು ಒಬ್ಬೊಬ್ಬರೇ ಇದ್ರೆ ಹೆಚ್ಚು ಸಂಚಾರ ಆಗಲಿ ಬೇರೆ ಬೇರೆ ಕಡೆಯಲ್ಲಿ ಆಚಾರ್ಯರ ತತ್ವ ಸಿದ್ಧಾಂತವನ್ನು ಹಂಬಲಿಸೋರು ಬಹಳ ಜನ ಇದ್ದಾರೆ ಬಡಸವರು ಕಮ್ಮಿ ಆಗಿಬಿಟ್ಟಿದ್ದಾರೆ ತುಂಬಾ ಜನ ಕೂತಿರೋಣ ಬಡಸವರೊಬ್ಬರೇ ಆದರೆ ಕೆಲವು ಕಡೆಯಲ್ಲಿ ಊಟ ಹೋಗೋದೇ ಇರಲಿಲ್ಲ ಬಳಸಲಿಕ್ಕಾಗೋದೇ ಇಲ್ಲ ಅದಕ್ಕೆ ಆ ಕಾಲಕ್ಕೆ ತಾವು ಯೋಚನೆ ಮಾಡಿದೇನೆ ಧುರೀಣರಾಗಿದ್ದಂತಹ ರಾಜೇಂದ್ರ ಚರ್ಥರಿಗೆ ಮೊದಲು ಆಶ್ರಮ ಕೊಟ್ಟು ಅವರಿಗೆ ಗೋಪಾಲಕೃಷ್ಣದೇವರನ್ನು ಕೊಟ್ಟು ಪೂರ್ವ ದಿಕ್ಕಿಗೆ ಆ ಕಡೆ ಕಳಿಸಿಕೊಡ್ತಾರೆ ಇಡೀ ಪ್ರಾಂತ ಉದ್ಧಾರಾಯಿತು ನರಹರಿ ಚರಿತಿಯೆಲ್ಲ ಉದ್ಧಾರ ಮಾಡಿದರು ಆಚಾರ್ಯರಲ್ಲೆಲ್ಲ ಸಂಚಲನ ಮಾಡಿದ್ದರು ಆ ಪ್ರಾಂತ ಇಡೀ ಉದ್ಧಾರ ಮಾಡಿದರು ಪೂರ್ವಾಜಮಠ ಅಂತ ರಾಜಮಠ ಅಂತ ಅವ ಸಿದ್ಧಿ ಹೇಳಿದರು ಅದು ಜ್ಯೇಷ್ಠ ಪರಂಪರೆ ಅದಾದ ಮೇಲೆ ಕವೀಂದ್ರ ಚರಿತರಿಗೆ ಕೊಟ್ಟು ಜ್ಞಾನವೃದ್ಧರು ವೃದ್ಧರು ಅಂಥವ್ರಿಗೆ ಆ ಕಾಲಕ್ಕೆ ಕೊಟ್ಟು ಇಲ್ಲಿದ್ದಂತಹ ಪ್ರದೇಶಗಳನ್ನೆಲ್ಲ ಇನ್ನಷ್ಟು ಪ್ರಚುರಗೊಳಿಸುತ್ತೆ ಆ ಪರಂಪರೆಯಲ್ಲೇ ಮಧ್ಯ ತಗೊಂಡು ಉಳಿತು ಉತ್ತರಾದಿಮಠಂದು ರಾಯಮಠ ಅಂತ ಹೀಗಾಯಿತು ತೇರ್ಥರ ಅಲ್ಲಿ ಜ್ಯೇಷ್ಠರು ತೇರ್ಥ ಅವರಿಂದ ಹೊರಟಿದ್ದು ರಾಯಮಠ ಅಂತಾಯಿತು ವಿದ್ಯಾದಿನಿಧಿಗಳಿಂದ ವಿದ್ಯಾನಿಧಿಗಳು ಅಂತ ಆದರೆ ಅವರು ತಗೊಳ್ಳುವುದು ಅವರಿಂದಾಗಿ ಬಡಿದು ಬಂದದ್ದು ಉತ್ತರಾದಿಮಠ ಅಂತ ಹೀಗಾಯಿತು ಈ ಚರಿತ್ರೆಯಲ್ಲಿ ಕೇಳುತ್ತೇವೆ ಏನೇನೋ ಕಟ್ಟಡಗಳನ್ನೆಲ್ಲ ಹೇಳ್ತಾರೆ ಇದಕ್ಕೆಲ್ಲ ಅವೆಲ್ಲ ನಂಬಿಕಾರ ಅಲ್ಲ ರಾಜೇಂದ್ರ ತೀರ್ಥರಿಗೆ ಕವೀಂದ್ರ ತೀರ್ಥರಿಗೆ ಉದ್ದೇಶ ಪೂರ್ವಕವಾಗಿಯೇನೇ ಎರಡು ಕವಲು ಮಾಡಿ ಅವರಿಗೆ ಆಶ್ರಮ ಕೊಡ್ತಾರೆ ಒಬ್ಬರು ಸಾಕಾಗೋಲ್ಲ ಇನ್ನು ಅನೇಕರು ಬೇಕು ಅಂತ ದೃಷ್ಟಿಯಲ್ಲೇ ಕೊಟ್ಟಿದ್ದರು ಯಾಕಂದ್ರೆ ಒಬ್ಬರು ಒಂದುಗಡೆ ಒಬ್ಬರು ಸನ್ನೆ ಆಗಲಿ ಇವತ್ತೇನೋ ಫ್ಲೈಟ್ ಗೀಟ್ ಅಲ್ಲ ಅವೆಲ್ಲ ಹಚ್ಚುತ್ತಿರಲಿಲ್ಲ ಅವ್ರಿಗೆ ಓಡಾಡ್ತಿರಲಿಲ್ಲ ಮೋಟಾರ್ ಕಾರ್ಲ್ಲೇ ಓಡಾಡ್ತಿರಲಿಲ್ಲ ಅಂತ ಕಾಲ್ಗಡಿಗೆಲ್ಲ ಹೋಗಬೇಕಾದ ಇನ್ನು ಪಲ್ಲಕ್ಕಿಯಲ್ಲಿ ಹೋಗ್ಬೇಕು ಇಲ್ಲಿ ನಟಿ ದಿವಸ ಪ್ರತಿ ವರ್ಷ ಈಗೇನೋ ಬೆಂಗಳೂರಲ್ಲಿ ಕೂತಿರ್ತಾರೆ ಸ್ವಾಮಿಗಳ ಜಾತ ಮನಸ್ಸಕ್ಕೆ ಅಂತ ಇಲ್ಲಿ ಬಂದು ಮುದ್ರಧಾಲೆ ಹಾಕಿಸ್ಕೊಂಡು ಹೋಗ್ತಾರೆ ಇಡೀ ಜೀವ ನಮ್ಮ ತಾತ ಮುದ್ರಧಾಲೆ ಮಾಡಿಸ್ಕೊಂಡಿದ್ರು ನಮ್ಮ ಅಪ್ಪನಿಗೆ ಇಲ್ಲ ಅನ್ನೋರು ಇದ್ದರು ಅಂತ ಪ್ರಸಂಗ ಇದೆ ಯಾಕೆ ಸಂಚಾರ ಎಲ್ಲೋ ದೂರ ಇದ್ದುಬಿಟ್ಟರು ಸ್ವಾಮಿಗಳು ಹೋದರೆ ಇಡೀ ಜೀವನದಲ್ಲಿ ಅವರ ಮಠದ ಅವರ ಕುಲಗೂರುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆಗ ಇಬ್ಬರು ಮೂರು ಜನ ಹಂಚಿಕೊಂಡು ನಮಗೆ ದಿಕ್ಷೆ ಕೊಡೋರು ಅದಕ್ಕೆ ಈ ವ್ಯವಸ್ಥೆಯನ್ನು ಮಾಡಿ ಯಾರು ಬೆಳೆಸಿದ್ರು ಆ ಬೆಳೆಸಿದವರ ಸ್ಮರಣೆ ಮಾಡಿದ್ರೆ ನಿಮ್ ವಂಶ ಬೆಳೆಯುತ್ತೆ ಹೊಂದಾಣಿಕೆ ಇದೆ ಶಿಷ್ಯರು ಆರಾಧನೆ ಮಾಡ್ತೀವಿ ದಾಸರಾಗಿಲ್ಲ ಅವರೆಲ್ಲರೂ ಗುರುಗಳಾಗಿ ಬರ್ತಾರೆ ಟಿಕಾಕ ಶಿಷ್ಯರು ಸಖ್ಯಾತ್ ಶಿಷ್ಯರು ವಿದ್ಯುತ್ ಮಹಾನ್ಭಾವೆ ಇವರೆಲ್ಲ ನಮ್ಗೆ ತೋರಿಸಿಕೊಟ್ಟಿದ್ದೇವೆ ಪರಮಾತ್ಮನ ಆರಾಧನಾವನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಇದೆಲ್ಲ ಮಾಡಿದರೆ ಇದು ನಿಜವಾಗ್ಲೂ ಅಕ್ಷಯ ಆಗುತ್ತೆ ಇಲ್ಲಲ್ಲ ಜನ್ಮ ಜನ್ಮಕ್ಕೆ ಅಕ್ಷಯ ಆಗುತ್ತೆಲ್ಲ ಸೇವಾವನ್ನು ನಡೆಸಲಿ ಅದಕ್ಕೆ ಪೂರಕವಾಗಿಯೇ ದೇವರಿಗೆ ಗಂಧ ಆರೋಪ ಮಾಡುವುದು ಪುಷ್ಪವನ್ನ ಆರೋಪ ಮಾಡುವುದು ಅಭಿಷೇಕಾದಿಗಳನ್ನು ನಾವು ಮಾಡಲಿಕ್ಕೆ ಆಗಲಿ ಮಾಡ್ತಾರೋ ಅವ್ರ ಕೇಳ್ ಶುದ್ಧವಾದ ಕ್ರಮದಲ್ಲಿ ಇವೆಲ್ಲ ಮಾಡಿದರೆ ಎಲ್ಲ ಅಪರಾಧಗಳನ್ನು ಭಗವಂತ ಮನ್ನಿಸಿ ಪರಮಾತ್ಮ ನೀನು ಒಳ್ಳೆ ಆಹಾರ ಮಾಡಿಕೊಡಪ್ಪ ನಾನು ತೊಗೊಂಡು ಬಂದ ರಾಮದೇವರಿಗೆ ಅರ್ಪಣೆ ಮಾಡ್ತೇನೆ ಸಾಕ್ಷಾತ್ ಅವರು ಪ್ರತಿಮೆಗಲ್ಲ ಇಲ್ಲ ಸಾಕ್ಷಾತ್ತಾಗಿ ರಾಮಚಂದ್ರ ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ನಿನ್ನ ಈ ಅಪರಾಧ ಮನಸ್ತಾನ ಅನ್ನದಾನ ಮಾಡಿದ್ದೇನೆ ಯಜ್ಞ ಮಾಡಿದ್ದು ಅಪರಾಧ ಆ ಕೊರತೆಯನ್ನು ಮರೆತು ಬಿಡ್ತಾರೆ ಪರಮಾತ್ಮ ನಿನಗೆ ತೃಪ್ತಿಯಾಗುತ್ತೆ ಹಸಿವೆ ನೀಗತ್ತೆ ಹಾಗೆ ಮಾಡ್ತಾರೆ ತಾನೇ ಕೊಡ್ಬೋದಾಗಿತ್ತಲ್ಲೇ ಅವನಿಗೆ ತೃಪ್ತಿ ಹೇಳ್ಬೇಕು ಅಷ್ಟಾಗಬೇಕಾಗಿತ್ತು ತಾನೇ ಅರ್ಪಣೆ ಮಾಡಿದರೆ ಬರೀ ಹಸಿವೆ ಹೋಗೋವಲ್ಲ ಸಂಸಾರ ಹೋಗ್ಬಿಡ್ಬೇಕು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಗಸ್ತ್ಯರ ದ್ವಾರ ತಪ್ಪಿಸ್ತಾರೆ ಬ್ರಹ್ಮದೇವರು ಇಷ್ಟೇ ಆದೇಶ ಕೊಡೋದು ಅದಕ್ಕೆ ಅದನ್ನು ಕುರುವಲ್ಲ ಸ್ವಾಮಸ ದಾತ್ರೋಕ್ತಃ ದಾತ್ರ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದು ಅಗಸ್ತ್ಯರ ದ್ವಾರ ಕೊಟ್ಟು ಕೊಡಿಸುವಂತ ಅದನ್ನು ಯಾಕೆ ಅಗಸ್ತ್ಯರ ದ್ವಾರ ಯಾಕೆ ಕೊಟ್ಟಿತ್ತು ಅಂತ ನೇರ ಪಡ್ಲಿಕ್ಕೆ ಯಾಕೆ ಹೇಳಿಲ್ಲ ಬ್ರಹ್ಮದೇವರು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಸಾಗುತ್ತೆ ಬೇರೆ ಮಾಡಿದನು ಬೇರೆ ಆಗುತ್ತೆ ಅಂದ್ರೆ ಅಷ್ಟಕ್ಕೆಲ್ಲ ಈಗ ಬೇಕಾಗಿರೋ ಅವಶ್ಯಕತೆ ಇಲ್ಲ ಸಾಕ್ಷ ತೋರಿಸಿಕೊಟ್ಟ ಪ್ರಕರಣವನ್ನ ತೋರಿಸಿದ ಅಗಸ್ತ್ಯ ಸಾಕ್ಷಾತ್ ಅಯಂಪ ಕ್ಷುದರಿಗೆ ಕ್ಷುದ ಅಭಾವ ಹಸರೇ ಹೋಗ್ಬೇಕಷ್ಟೆ ಕ್ಷುತ್ ಅಂದ್ರೆ ಹಸಿರು ಅದು ಹೋಗ್ಬೇಕಷ್ಟ್ರೆ ದ್ವಾರ ಅರ್ಪಣೆ ಮಾಡಿದ್ರೆ ಇಷ್ಟ ಅಂದ್ರೆ ನಾವೇ ಅರ್ಪಣೆ ಮಾಡಿದ್ರೆ ಏನಾಗುತ್ತೆ ಮಾಡಿಸಿದ್ರೆ ಏನಾಗುತ್ತೆ ಬೇರೆ ಇದೆ ನಾವು ನಮ್ಮ ಡ್ರೈವರ್ ಕೈ ಕಳಿಸಿದ್ರೆ ಚೆನ್ನಾಗಿತ್ತು ಎಚ್ಚರಿಕೆ ಬೇಕು ಅನ್ನೋದನ್ನ ಆಚರಿಸು विचारोलिकोटा क्षुण भावमात्रन परीपृ्छती व्यवधानस्थ तोराे अधिक व्यवधान देती प्रभु मत् ब्रह्म आदिषण प्रदा कुंभयोर ये अंतर तुम कुंभसंभव अगस्त विष्णु तुम्हें परात्मे जनार्दन स्तर संस्तुत उपाग मा अत्यभुतवादनावर को हमारे स्वीकार ಅವರಿಗೆ ಪರಮಾನಗ್ರಹ ಮಾಡಿದ ಶ್ವೇತರಾಜನನ್ನು ಉದ್ದಾರ ಮಾಡಿದ ಈ ಪ್ರಕರಣವನ್ನು ತಿಳಿಸೋದಾದ್ರೆ ಯಾವ ಎರಡು ಕನ್ನಡಕಾ ನೋಡಬೇಕು ಅಂತ ನೋಡಿದ್ವಿ ಆ ರೀತಿಯಲ್ಲಿ ನೋಡಿದರೆ ಮಾತ್ರ ಅವನೊಬ್ಬರೇ ದೋಷ ದೂರ ದೋಷ ಇದೆ ಅಂತ ಪರೀತಿ ಆಗುತ್ತೆ ನಾವು ಬೇಕಾದ ಗುಣ ಇದೆ ನಮ್ಮಲ್ಲಿ ಏನೇನೋ ಇದೆ ಅಂತ ಇಲ್ಲ ಅವನೊಬ್ಬರೇ ಮಾನದೂರ ಗುಣ ಅವನೊಬ್ಬ ದೋಷನಿಗೆ ಇರೋದು ಅವನೊಬ್ಬ ಅವನನ್ನ ಹಾಕಾಣಬೇಕು ಅಂತ ನೆನೆ ನೋಡಿದ್ವಿ ಇವತ್ತಿನ್ನೊಂದ್ ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಬೇಕಾಯ್ತು ಅವನೊಬ್ಬನಿಗೆ ಆಗಿರೋದು ನಮಗಿಲ್ಲ ಅವನು ಇದ್ದಾರೆ ನಾವು ಇದ್ದೀವಿ ಇಂತಾದ್ರೆ ಹ ಅದಿಲ್ಲ ಪರಮಾತ್ಮನನ್ನ ಹಾಕಾಣಬೇಕೆ ಅಲ್ಲ ನಮ್ಮನ್ನ ನೋಡಬಾರ್ದು ಅದು ತಪ್ಪು ನೋಡಿಕೊಂಡ್ರೆ ಏನಾಗುತ್ತೆ ಜನಕರಾಜನಿಗಾದಂತ ಆಗುತ್ತೆ ಜನಕರಾಗಿ ಏನು ಅನ್ಕೊಂಡಿದ್ದು ನಾ ನನ್ನ ಕಣ್ಣು ದುಃಖ ನೋಡ್ಲೇ ಇದ್ದೇನೆ ನನ್ನ ಕಂಡು ಎಂಥ ಗೊತ್ತು ಆಗದೆ ನಾನು ದುಃಖನೇ ಇಲ್ಲ ಅಂತಂದ್ರೆ ನಾ ಎಂಥ ವ್ಯಕ್ತಿ ಹಾಗಾದ ಏ ಅಪಾರ ಗುಣ ಸಂಪನ್ನ ಅಲ್ಲ ನೀನಲ್ಲ ದುಃಖ ಪಡಲಿಕ್ಕೆ ಏನೇನು ಮಾಡಬೇಕಾದ್ರೂ ಸ್ವಪ್ನ ತೋರಿಸಿದ್ರೆ ಎಷ್ಟೆಷ್ಟಾಗ ಹೋಗುತ್ತೆ ನೋಡಿದ್ಯಾಪ್ಪ ರಾಜನ್ ಅದನ್ನು ತೋರಿಸಿಕೊಟ್ಟು ದುಃಖ ಪ್ರಾದರ್ಶೀಯ ಮದ ಬಂದಾಗ ದುಃಖ ವಿಶೇಷವನ್ನು ಏನು ಪರಮಾತ್ಮ ತೋರಿಸಿಕೊಟ್ನಲ್ಲ ಆ ಚರಿತ್ರೆಯಲ್ಲ ಚಿತ್ರಣ ಮಾಡಿದ್ವಿ ಹಾಗೆ ನಾವು ಪೆಟ್ಟು ಕೊಡ್ತಾನೆ ದೇವರು ನೋವು ತಂದು ಬಿಡುತ್ತಾನೆ ಯಾಕೆ ಏನೋ ಅಪರಾಧ ನಡೆಸುತ್ತೆ ಅಷ್ಟಲ್ಲೇ ಅದನ್ನು ಪರಿಹಾರ ಭಯಗನ್ ಭಯನಾಶನ ಶ್ರೀನಾ ಸ್ತೋತ್ರದಲ್ಲಿ ನಾವು ಅದನ್ನೇ ಹೇಳ್ತೇವೆ ಇದನ್ನೇ ಹೇಳಿ ಭಯಗನ್ ಭಯನಾಶನ ಭಯ ತಂದು ಅದನ್ನು ನಾಶ ಮಾಡಲಿಕ್ಕೆ ಅಂತಲೇ ಇವನೇನು ಕರೆಸಿಕೊಂಡಿಲ್ಲ ಶತಾನಂದ ಪುರೋಹಿತ ಇದ್ದಕ್ಕಿದ್ದಾಗಿ ಪುರೋಹಿತರು ಬರೋಣ ತಾನೇನೋ ದುಃಖದಲ್ಲಿದ್ದೇನೆ ಎಂದು ಅವ್ರಿಗೇನು ವಿಚಾರ ಕೈಬಿಡಲಿ ಅವ್ರಿಗೆ ಬಂದಿ ಅಪಾಧ್ಯಗಳನ್ನೆಲ್ಲ ಕೊಟ್ಟು ಅವರ ಮುಂದೆ ನಾಲ್ಕು ಪ್ರಶ್ನೆಗಳನ್ನು ಮುಂದಿದ್ದರೆ ಆ ಪ್ರಶ್ನೆಗಳಿಗೆ ತಕ್ಕಂತೆ ಒಟ್ಟಿಗೆ ಎಲ್ಲ ಇಡೀ ಜಗತ್ತಿನ ನಾಲ್ಕು ಪ್ರಶ್ನೆ ಅದರೊಳಗೆ ಅಳಿಕವಾಗಿದೆ ಆ ಪ್ರಶ್ನೆಗಳಿಗೆಲ್ಲದಕ್ಕೂ ಉತ್ತರ ಕೊಡುವ ವ್ಯಾಜದಲ್ಲಿ ಕೃತಿಯುಗದಲ್ಲಿ ವೃಷಭಾಚಲ ಅಥವಾ ವೃಷಾದ್ರಿ ನೆನಪಿಟ್ಕೋಬೇಕು ಇದನ್ನ ಹೆಸರು ವೃಷಭಾಚಲ ಅಥವಾ ವೃಷಾಚಲ ಎರಡು ಕೂಗ್ತಾರೆ ವೃಷಾಚಲ ವೃಷಭಾಚಲ ಎರಡು ಇದೆ ಇನ್ನೊಂದು ಅಂಜರಾಚಲ ತ್ರೇತಾಯುಗದಲ್ಲಿ ಶೇಷಾಚಲ ಅಂತ ದ್ವಾಪರ ಯುಗದಲ್ಲಿ ವೆಂಕಟಾಚಲಂ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಕೂಗ್ತಾರೆ ಹೀಗೆ ನಾಮಧೇಯಗಳಿದ್ದಾವೆ ಒಂದೊಂದು ಅದರ ಹಿನ್ನೆಲೆ ನೋಡಿ ಹೀಗಿದೆ ಅಂತ ತೋರಿಸಿಕೊಟ್ಟು ಅದನ್ನೂರ ಉಪಾಖ್ಯಾನ ರಾಕ್ಷಸಿಧಿಯಲ್ಲಿ ದಾನಮ ಅವನು ಒಳ್ಳೆಯವನಲ್ಲ ಯೋಗ್ಯನಲ್ಲ ಅಂತಾನೆ ದಾನವ ಅಂತೀವೇಶ್ತು ಅಥವಾ ಅವನು ಪತ್ರಿಕನೇ ಇದ್ದ ಇಲ್ಲ ಇದ್ರೆ ದೇವರು ಯಾಕೆ ಬರೆದು ಬರ್ತಿದ್ದ ಅವನಿಗೆ ಅವನು ಸಾರಿಗ್ರಾಮ್ ಪೂಜೆ ಯಾಕೆ ಮಾಡ್ತಿದ್ದ ಏನೇನು ಪೂಜದ್ದು ಮಾಡೋರಿಗೆಲ್ಲ ಇಷ್ಟೇ ಉತ್ತರ ದಾನವಾದಂತಕ ಶಂಖಚಕ್ರ ವಿಭೂಷಣಂ ಅವನ ದಾನ ಅಂತಗೊಳಿಸಿದ ಅಷ್ಟೆ ಯಾಕೆಂದರೆ ಅವ್ನು ಮಾಡ್ತಿದ್ದಿದ್ದು ಪೂಜಾ ಅಂತದ್ದು ಅಧೋ ಮುಖ್ಯ ನರಸಿಂಹದೇವರು ಸಾರಿಗ್ರಾಮ ಇಟ್ಟುಕೊಂಡು ಅದಕ್ಕೆ ತಲೆ ಕಳೆದು ಬಿಟ್ಟು ಮಂತ್ರಪುಷ್ಪ ಅವನ್ನ ಹೇಳ್ತಾ ತನ್ನ ತಲೆಯೇ ಕಳೆದು ಅರ್ಪಣೆ ಮಾಡ್ತಾ ಇದ್ದು ಚಿಗುರು ಗೊತ್ತಿತ್ತು ಅವನಿಗೆ ವರ ಇದ್ದಿದ್ದರಿಂದಾಗಿ ರೌದ್ರ ಕರ್ಮದಲ್ಲಿ ಪೂಜೆ ಮಾಡಿ ತಾಮಸ ಪೂಜೆಯನ್ನು ಮಾಡ್ತೀನಿ ಆಮೇಲೆ ತಾಮಸನೇ ತಪಸ್ಸುಗಳನ್ನು ಹಿಂಸೆ ಮಾಡ್ತಾ ಇದ್ದೇವೆ ಈಗ ತಪಸ್ಸಿನ ಪೂಜೆ ಭಗವಂತನಿಗೆ ಪೂಜೆ ಮಾಡಿದವರು ಎಲ್ಲರೂ ಕೂಡ ಯೋಗ್ಯರಲ್ಲ ಬ್ರಹ್ಮದೇವರ ತಪಸ್ಸು ಮಾಡಿದ್ರೆ ಮಾತ್ರ ಅವರೇನು ಯೋಗ್ಯರಲ್ಲ ದೇವರ ಕುರಿತು ಪೂಜೆ ಮಾಡಿದ್ರು ಮಾತ್ರಕ್ಕೆ ಅವರು ಯೋಗ್ಯರ ಯಾವ ರೀತಿ ಪೂಜೆ ಮಾಡುತ್ತಾನೆ ಇಂಥ ಕೆಲವು ಪೂಜೆ ಮಾಡಿದ ಅತ್ಯಂತ ಕುಪಿತರಾಗ್ತೇನೆ ಎಂದು ವರಾಹದಿಯವರು ಶತಾಪರಾಧ ಸ್ತೋತ್ರದಲ್ಲಿ ಹೇಳಿದ್ದಾರೆ ಆ ರೀತಿ ಪೂಜೆ ಮಾಡಬಾರ್ದು ಯಾವಾಗ ಮಾಡಬಾರ್ದು ಇದ್ರು ಅದನ್ನೇ ಮಾಡ್ತಿದ್ದೆ ಅದು ತಾಮಸ ದೇವರು ಪೂಜೆ ಮಾಡ್ತಾ ಇದ್ರು ತಾಮಸ ಜೊತೆಯಲ್ಲಿ ಬೇರೆ ಸಾತ್ವಕರಿಗೆ ಹಿಂಸೆ ಕೊಡ್ತಿದ್ದೆ ಅವ್ರು ಯಾರು ತಪ್ಪಸ್ ಮಾಡ್ಬಾರ್ದು ಅವ್ರಿಗೆ ಯಾರು ದೇವರು ಓದಿಬಾರ್ದು ಮನಗೆ ಮಾತ್ರ ಅಲ್ಲ ಬೇರೆಯವರು ಚೆನ್ನಾಗಿ ಓದ್ಬಿಟ್ರೆ ಅವರು ಫಸ್ಟ್ ಟೈಮ್ ಹೋಗ್ಬಿಡ್ತಾರೆ ಅದಕ್ಕೆ ಅವ್ರು ಓದಕ್ಕಾಗ್ತಾರೆ ನಾನೊಬ್ಬನೇ ಬರಬೇಕು ಈ ಕೆಟ್ಟ ವಿದ್ಯಾರ್ಥಿಗೆ ಈಗ ಒಂದು ಇದ್ದಂತೆ ಅವರಿಗೆಲ್ಲ ಹಿಂಸೆ ಕೊಡ್ತಾ ಇದ್ದ ಎಲ್ಲ ವಿಷಯಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಪರಮಾತ್ಮ ಆಗಿಲ್ಲ ಅವ್ನೇನು ಮಾಡಬೇಕು ಮಾಡಿದ್ದೇನೆ ಅವರಿಗೋಸ್ಕರವಾಗಿ ಆ ನರಸಿಂಹ ಸಾಲಿ ವಿರಾಮದ ಪರಗೆದ್ದು ಬರ್ತಾನೆ ಪೂಜೆ ಮಾಡುತ್ತಿದ್ದು ನರಸಿಂಹ ಸಾಲಿ ವಿರಾಮ ಎದುರಿಗೂ ಬಂದಿದ್ದು ಸಾಕ್ಷಾತ್ ಶ್ರೀನಿವಾಸ ಕೃಷ್ಣ ಆಶ್ಚರ್ಯಚಕಿತ್ತನಾಗಿ ನಮಸ್ಕಾರ ಮಾಡಲಿಕ್ಕೆ ಅಂತ ಹೋದವನು ಮೂರ್ಚೆ ಹೋಗಿ ಹೋಗ್ತಾನೆ ದೇವರ ಮೂರ್ಚೆ ಹೋದಂಥವನು ಒಬ್ಬರೇ ಪ್ರಹ್ಲಾದರಾಗಿ ದೇವರು ನೋಡಲು ಮೂರ್ಚಿಗಿತ್ಸರೆಲ್ಲ ಇಲ್ಲ ಧ್ರುವರಾದ್ರೆ ಯಾರಿಗೂ ಸಾತ್ವಕರಿಗಾರಿಗೂ ಆಗಲ್ಲ ಆಗೋಲ್ಲ ಮುರ್ಚೆ ಹೋಗ್ತಾನೆ ಅಂದರೆ ಇನ್ನೊಂದು ದೈತ್ಯ ರಕ್ಷಣೆ ಅಂತ ದಾನ ಅದಕ್ಕೆ ಆ ಶಬ್ದ ಬಳಕೆ ಮಾಡಿ ಎದ್ದು ಕೂತ್ಕೊಂಡು ಏನಂತ ಕೇಳಬೇಕು ಸ್ವಾಮಿ ನಿನ್ನ ಪದವಿ ಕೊಡು ನಿನ್ನ ಲೋಕ ಕೊಡು ನಿನ್ನ ಸಾಮೀಪ್ಯ ಕೊಡು ನೀನು ಹತ್ರದಲ್ಲಿ ಇಟ್ಟುಬೋ ತಜ್ಞರು ಏನೇ ಏನೇನಿಲ್ಲ ನಿಮ್ ಯುದ್ಧ ಮಾಡಬೇಕು ನೀನು ಹೊಳಿಬೇಕು ಅಂತ ಕೇಳ್ತೀನಿ ಮಾಡಬೇಕು ನೀನು ಹೊಡಿಬೇಕು ಬಡಿಬೇಕು ಈ ಎಂಥ ಬೈಖರಿ ಇದು ಇಂಥ ಬೈಕಿ ಆಯ್ತು ಶ್ರೀನಿವಾಸ ಏನಾದ್ರು ಮಾಡ್ತಿದ್ದೋ ವಿಶ್ವಾಸ ಮಾಡ್ತಿದ್ದೆಲ್ಲ ಖರ್ಚಾಯಿತು ಖರ್ಚು ಮಾಡಿಸೋ ಅಷ್ಟೆಲ್ಲ ಮಾಡಿಲ್ಲ ಎಲ್ಲ ಎಲ್ಲ ಮುಗಿತಲ್ಲ ಈಗ ಉಂಟನ್ನು ಹೆಂಗ್ ಗರುಡಿದ್ರು ಗರುಡ ದೇವರು ನೀನು ಪ್ರಜ್ವಲಿಸ್ತಾ ಇರುವಂತಹ ಆಕೃತಿಯನ್ನು ನೋಡ್ತಾ ಇದ್ರೆ ನಡು ಹೋಗ್ಬಿಟ್ಟ ಚಕ್ರ ತೆಗಿತಾನೆ ಪರಮಾತ್ಮ ಶಿರ ಕಾಲೇ ಅದನ್ನ ಫಲಂ ಪಕ್ವ ಪಕ್ವ ಫಲಂ ದುರ್ಮಾ ಶಿರಹ ಪಕ್ವ ಫಲಂ ದುರ್ಮಾ ನೀನ ತಲೆಯನ್ನ ಅಲ್ಲ ಕಳೆತಿರುವ ಹಣ್ಣನ್ನ ಮಗಿನ ಹಣ್ಣು ಮರದಲ್ಲಿ ಬಿಟ್ಟಿದ್ದು ನೋಡಿದ್ರೆ ಗೊತ್ತಾ ಇರುತ್ತೆ ಈಗಿನ ಹುಡುಗಿ ಕೇಳಿದ್ರೆ ಅರ್ಥ ಬಿಡ್ರಿ ಪಾಪರ್ ಅಲ್ಲಿ ಹುಟ್ಟಿದ್ರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿತ್ತು ಗದ್ಯವಾದ ಇಲ್ಲ ಒಳ್ಳೆ ಚೆನ್ನಾಗಿ ಕಳೆದು ಬಿಟ್ಟಿದ್ದೆ ಕೈ ಹಾಕೊಂಡು ಬಿದೋಗ್ಬಿಡ್ತಾ ಹಣ್ಣು ಚೆನ್ನಾಗಿ ಕಳೆದಿರ್ಬೇಕಷ್ಟೇ ಹಣ್ಣು ಆಗ ಆ ನಿನ್ನ ತಲೆಯನ್ನು ಈ ಚಕ್ರ ಹೇಗಿಸುತ್ತೆ ಮರ್ಮ ಇದೆ ನೀನು ದಿವಸ ಕತ್ತರಿಸ್ತಾ ಇದ್ದೀನಿ ಬೆಳಕೊತ ಇದ್ದು ನಾನು ಕತ್ತರಿಸ್ತೇನೆ ಬೆಳೆಯಂತ ನೋಡುವ ನೀ ಕತ್ತರಿಸಿ ಬರಬೇಕು ಎಷ್ಟು ವ್ಯತ್ಯಾಸ ಇದೆ ತೋರಿಸ್ತಾನೆ ಆಗ ಕಾಲು ಕಾಲ ಹೇಳ್ಕೊಂಡು ಬಿಡ್ತಾನೆ ಆಗ ಇಲ್ಲೋ ನಿನ್ನ ಚಕ್ರದ ಮಹಿಮಾ ಎಲ್ಲಿ ನಿನ್ನ ಚಕ್ರದಿಂದ ಯಾರು ಪ್ರತಪ್ತರಾಗ್ತಾ ಇರಲ್ಲ ಪ್ರತಪ್ತಸ್ತು ಮುಕ್ತಿ ವೇತನ ಸಂಶಯ ಅದರಿಂದ ಪ್ರತಪ್ತರಾದವರು ಮೋಕ್ಷಕ್ಕೆ ಹೋಗ್ತಾರೆ ಪ್ರತಪ್ತಸ್ತು ಇದೆ ಪ್ರಹತಸ್ತು ಇರ್ತಾರೆ ಯಾರದರಲ್ಲಿ ತಪ್ತಮುದ್ರಾದಿಗಳನ್ನು ಧಾರಣ ಮಾಡ್ತಾರೆ ಅವರು ಅಂತಹ ಚಿಹ್ನೆ ಧಾರಣ ಸ್ವಲ್ಪ ವಿಶ್ಮಾನವಾದ ಮಾಡುತ್ತಾರೆ ಕೀರ್ತಿ ಮತ್ತು ರಾಜಾರ ಆದರು ಚಕ್ರ ಸಂಪರ್ಕ ಆದರು ನಾನು ಹಾಗಾಗಿ ಮೋಕ್ಷ ಕೊಟ್ಟು ಅಂತ ತಾನೇ ಹೇಳಿಕೊಂಡ ಹೇಳಿಕೊಂಡು ನನ್ನ ಹೆಸರಿಡಬೇಕು ಈ ಪರ್ವತಕ್ಕೆ ಅಷ್ಟೇ ಅವರ ಇಟ್ಟಿದ್ದರೆ ಹೋಗುವ ಕಡೆಗೆ ಅವನು ಇಲ್ಲ ಅಂತನಬಾರ್ದು ಯಾವುದು ಇಲ್ಲ ಅಂತಂದ್ರೆ ಇನ್ನೇನು ಆಸೆ ಇಟ್ಟುಕೊಂಡು ಮತ್ತೆ ಉಟ್ಟು ಬರೋಣ ಮತ್ ಮತ್ತೆ ಬರಬಾರ್ದು ಅವ್ರನ್ನೆಲ್ಲ ತೀರ ಕಳಿಸಿ ಬಿಡಬೇಕು ಅಂದ್ರೆ ಅವ್ರ ಆಸೆಯೆಲ್ಲ ಪೂರೈಸಿ ಬಿಡಬೇಕು ನೋಡದೊಡಲ್ಲ ಹೆಸರಿಟ್ಟಿದ್ದಾರೆ ಋಷಭಾಚಲ ಋಷಭಾಚಲ ಅಂದ್ರೆ ಹೆಸರಿಟ್ಟಿದ್ದಾರೆ ಆದ್ರೆ ನಿಜವಾಗ್ಲು ಅದು ಬೆಳೆದಿದ್ದಲ್ಲ ಆಲಿಂಗನ ಮಾಡ್ದೆ ಮಾಡಿ ಅವನಿಗೆ ಆ ಹೆಸರಿಟ್ಟಿತ್ತು ಅದಕ್ಕೆ ಹೆಸರು ಬಂತು ಪುರಾಣದಲ್ಲ ಅಷ್ಟೇ ತಿಳಿಸಿಟ್ಟಿದ್ದಾರೆ ಇದೆಲ್ಲ ಮೋಹಕ ಕಥ ಅರ್ಥ ಮಾಡಿಕೊಳ್ಳದೆ ಇದರ ವ್ಯಾಖ್ಯಾನ ಹಿಂದೆ ಮುಂದೆ ಸರಿಯಾಗಿ ನೋಡಲಿಲ್ಲ ಅಂದ್ರೆ ಪುರಾಣಿಗೊಳಗಾಗಿಂತರೂಪಣೆ ಮಾಡುತ್ತಾರೆಭೂಷಣನಾದ್ರೆ ವೃಷಭ ಅಂತಂದರೆ ದೈತ್ಯನ ಹೆಸರಿಟ್ಟಿದ್ದಲ್ಲ ವಾಮನ ಪುರಾಣ ಇದನ್ನು ಸ್ಪಷ್ಟಪಡಿಸುತ್ತೆ ಬ್ರಹ್ಮದೇವರು ವೃಷ ಅಂತ ಬನ್ಮಂತರಾದ ಹೆಸರುತ್ತ ನೀನು ಧರ್ಮ ಸಂಸ್ಥಾಪನೆ ಮಾಡ್ತಾ ಇದೆಯಾ ಅದಕ್ಕೆ ಮತ್ತೆ ಉಳುಕೊಳ್ಳಿ ಹೆಸರು ಯಾರಿ ಎಂದರೆ ವೃಷಂ ಧರ್ಮವಿತಿ ಪ್ರಾಭು ವೃಷ ವೃಷ ಅಂದ್ರೆ ಧರ್ಮ ಅಂತ ಅದಕ್ಕೆ ವೃಷ ಅಂತ ಶ್ರೇಷ್ಠ ಅಂತ ಅದನ್ನು ಯಾರು ವಿಭಂತಿ ಎತ್ತಿ ಹಿಡಿತಾನಲ್ಲ ತಪಸ್ಸುಗಳಿಗೆ ತೊಂದರೆ ಕೊಡ್ತಾ ಇದ್ದವನನ್ನು ಕೊಂದು ಅಲ್ಲಿ ತಪಸ್ಸನ್ನು ಎತ್ತಿಡಿತನಲ್ಲ ಅದು ಮತ್ತೆ ಬೆಳೆಯುವಂತೆ ಮಾಡುತ್ತಿಲ್ಲ ಪರಮಾತ್ಮ ವೃಷಭ ವೃಷಭ ಅಂದ್ರೆ ಯಾರು ನಾವು ವೃಷಭ ಅಂತಂದ್ರೆ ಯಾರು ವೃಷಾಹಿ ವೃಷಭೋ ವಿಷ್ಣು ವೃಷಭರ್ವ ವೃಷೋಧರ ವೃಷಭ ಅಂತ ಯಾರು ಕೊಡ್ತೇವೆ ನಾನು ವೃಷ ವೃಷಾ ಭಗವಂತನ ಯಾಕೆ ಧರ್ಮವನ್ನ ಕಾಪಾಡುವವನು ಈಗ ನಿಜವಾಗಿಯೂ ಜನಕರಾಜ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಬಂತು ನಿಜವಾಗಿಯೂ ಜನಕರಾಜನ ಪ್ರಶ್ನೆಗೆ ಉತ್ತರ ಬಂತು ಜನಕರಾಜ ಪ್ರಶ್ನೆ ಏನು ಮಾಡಿದ್ದ ರಾವಣಾದಿಗಳೇನಾದ್ರೂ ಯುದ್ಧಕ್ಕೆ ಫಟ್ಟರು ಬಂದರೆ ನನ್ನ ಗತಿ ಏನು ಸೀತಾದೇವಿನ ಅಪಹರಣ ಮಾಡಿದ ಗತಿಯೇನು ನಮ್ಮ ರಾಜ್ಯ ಕಸ್ಕೊಂಡ್ರೆ ನಮ್ಮ ಗತಿಯೇನು ದೊಡ್ಡ ದೊಡ್ಡ ಆತಂಕವಾದಿಗಳಿದ್ದಾರೆ ಇವತ್ತು ಹಾಗೆ ನಮ್ಮ ಕರೋನಾ ಬಂದರೆ ನಮ್ದು ಗತಿ ಏನು ನಾವು ಏನು ಬೇಕಾದ್ರೆ ಹೆದರಬಹುದಲ್ಲ ಹೆದರಿಕೆ ಇವತ್ತು ಅವಕಾಶ ಇದೆ ಹಾಗಾದರೆ ನಾಳೆ ಈಗಾದರೆ ನಾಳೆ ಅವರಿವ್ರೆ ಯಾರೋ ಹೋಗಿಬಿಟ್ರೆ ಏನೇನು ತುಂಬ ಆತಂಕ ಇದೆ ಮನಸ್ಸಿನಲ್ಲಿ ಒಂದಲ್ಲ ಎರಡಲ್ಲ ನಾವು ನಾವೇ ವಿಚಾರ ಮಾಡಿಕೊಂಡ್ರೆ ನಾವೇನೋ ನಂಬಿಕೊಂಡಿದ್ವಿ ಅದು ಬರದೇ ಇದ್ರೆ ನಮ್ಗೆ ಇನ್ನೇನೋ ಆಗೋದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಯಾವುದೋ ಆತಂಕ ಸುಮ್ಮನೆ ಹೆದರ್ಲಿಕ್ಕೆ ಏನು ಬೇಕಾದ್ರೂ ಅವಕಾಶ ಇದೆ ಏನ್ ಬೇಕಾದ್ರೂ ಆಗಬಹುದಾಗಿದೆ ಯಾವುದು ಆಗೋದೇ ಇಲ್ಲ ಏನು ಬೇಕಾದ್ರೂ ಆಗೋಗುತ್ತೆ ಒಂದು ಜೀವದಲ್ಲಿ ಹಾಗೆ ಹೆದರ್ಬೇಟಿ ಇಷ್ಟೆಲ್ಲ ಕಾಪಾಡುವ ಮುಂದೆ ಅಂತಹ ಪ್ರಸಂಗ ಬಂದರೂ ಕಾಪಾಡ್ತಾನೆ ಪ್ರಸಂಗ ಬಂತು ಅಷ್ಟೇ ಹೆದರೋದಲ್ಲ ಬರಲಿ ಏನ್ ಬೇಕಾದ್ರೂ ಬರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದೈರಲಿ ಆ ದೈ ಒಮ್ಮಿಗೆ ಬರೋಲ್ಲ ಆದರೆ ಈ ಮತ್ತೆ ಮತ್ತೆ ಕೇಳ್ತಾ ಇದ್ರೆ विश्वस तपस्या ब्राह्मण परमत्मे प्रादुर्भूत मन मुझे नड़ी भविष्योत्तर पुराण भविष्य बे प्रश्न केद उत्तर नम भविष्य राम रूप ಮತ್ತೆ ಅವೆಲ್ಲ ಕೊಲ್ತಾನೆ ರಾಮನಾದಿಗಳನ್ನು ಕೊಲ್ಲೋದು ಬರುವ ಇದ್ದಾನೆ ಹೆದರು ಕಾರಣ ರಾಮನಾದಿಗಳನ್ನು ಕೊಲ್ಲೋಲಿದ್ದಾನೆ ನನ್ನ ರಾಜ್ಯ ಕಸಿಕೊಂಡ್ರೆ ಅಂತ ನೀನು ಹೆದರು ಬೇಕಾಗಿಲ್ಲ ಏ ನಮಗೂ ಅದೇ ವೃಷಭಾಚಲ ವೃಷಭಾಚಲ ವೃಷಭರಾಮಗೂ ಪರಮಾತ್ಮ ಇದ್ದಾನೆ ಧರ್ಮಾಲದಲ್ಲಿ ರಕ್ಷಣೆ ಮಾಡ್ತಾನೆ ಯದಾ ಯದಾ ಈ ಧರ್ಮಸ್ಥಾನ ಜ್ಞಾನ ಭಾರತ ಅಭ್ಯುತ್ತಾರ ಧರ್ಮಸ್ಥ ತದಾತ್ಮ ಅಂತ ಅದು ನಾನೇ ಬರ್ತೇನೆ ನನ್ನ ಕಡೆಯವನ್ನ ಕಳಿಸ್ತೇನೆ ಏನೋ ಮಾಡಿ ಧರ್ಮಗೊಳಿಸ್ತೇನೆ ಅಧರ್ಮನೇ ತಾಂಡವಾಡಿಬಿಡುತ್ತೆ ಅನ್ನೋ ಹಾಗಿಲ್ಲ ಏನೋ ವ್ಯವಸ್ಥೆ ನಾವು ಮಾಡ್ತೇನೆ ಹೆದರಬೇಡಿ ಯಾರೋಬ್ಬರ ಅಂತಹ ಮಹಾತ್ಮರು ಬರ್ತಾರೆ ದೊಡ್ಡವರು ಇರ್ತಾರೆ ಹಿರಿಯರು ಇರ್ತಾರೆ ಗುರುಗಳು ಇರ್ತಾರೆ ಮಂತ್ರಾಲಿಕ ಪ್ರಭುಗಳು ಇದ್ದಾರೆ ಮಂತ್ರ ಸ್ವಾಮಿಗಳವರು ಒಲಿತಾ ಇದ್ದಾರೆ ಮಂತ್ರಾಲಿ ಪ್ರಭುಗಳು ಇಷ್ಟು ವರ್ಷ ಇದ್ದೇ ಇರ್ತಾರೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ ನಾವು ಹೆಚ್ಚಿನ ಹೇಳೋದು ಆ ಆಪತ್ತುಗಳನ್ನೇ ಅವರ ಸ್ಮರಣೆ ಮಾಡಿ ಕಳ್ಕೊಂಡಿದ್ದೀವಿ ಆಪತ್ತುಗಳನ್ನು ಇದ್ರ ಮೇಲೆ ವಿಜಯದಾಸರು ಹೇಳ್ತಾರೆ ಸಪ್ತ ಪರ್ವತ ವರುಷ ಏಳ್ನೂರು ವರ್ಷ ಇದ್ದೇ ಇರ್ತಾರೋ ಒಬ್ಬೊಬ್ಬ ಜ್ಞಾನಿಗಳು ಇಷ್ಟಿಷ್ಟು ವರ್ಷ ಪ್ರಣಾವ ಜಪ ಮಾಡ್ತಾ ಕೂಡ ಅಂತಿದೆ ಮೃತದಾನದಲ್ಲಿ ಆಮೇಲೆ ಕಳಾಹೀನ ಕೊಡುತ್ತೆ ಇವತ್ತು ಹಿಡಿತಾ ಇರೋದು ವೈಭವಗಳನ್ನು ನೋಡಿ ದಿನ ದಿನಕ್ಕೆ ಹೆಚ್ಚಾಗ್ತಾರೆ ವೈಭವ ತಿರುಪತಿ ಇಲ್ಲ ಧರ್ಮಸ್ಥಳ ಇಲ್ಲ ಉಡುಪಿ ಇಲ್ಲ ಏನು ಬಂಗಾರದ್ದು ನವರತ್ನದ್ದು ಬೆಳ್ಳಿತ್ತು ಪ್ರತಿನಿತ್ಯವು ವೈಭವ ಪ್ರತಿನಿತ್ಯ ರಥೋತ್ಸವ ಯಾಕ ಪ್ರತಿನಿತ್ಯ ಉತ್ಸವ ನಡೆಯುವುದಿಲ್ಲ ಅದು ಮೇಲೆ ಹೊರಗಡೆ ಹಲವಾನು ಎಷ್ಟು ಸನ್ನಿಧಾನ ಇಟ್ಟಿದ್ದಾರೆ ಅಂತ ಬರಲ್ಲ ನಾವು ಹೆದರೋ ಕಾರಣ ಇಲ್ಲ ವರ್ಷ ಬೈದಾನೆ ನಾವು ಹೆದರೋದು ಯಾವುದೇ ರೂಪದಲ್ಲಿ ರೋಗರು ಜನಾದಿರೂ ತಿಂದನು ದಾರಿದ್ರ್ಯಾದಿ ರೂಪದಿಂದ ಅಧರ್ಮಾದಿರೂಪದಿಂದ ಎಲ್ಲೇ ಅಧರ್ಮರು ಅವರಿಗೆ ಅಂತಕ ಶಂಖಚಕ್ರ ವಿಭೂಷಣ ಅದಕ್ಕೆ ಪ್ರತಿನಿತ್ಯ ಶಂಖಚಕ್ರ ಧಾರಣ ಮಾಡಿದ್ದಾರೆ ನಾವು ಅವರ ಕಡೆಯವರು ಶಂಖಚಕ್ರಾದಿಗಳನ್ನು ಧಾರಣ ಮಾಡಿ ಪ್ರಕ್ಷಣೆಯ ಭಗವಂತನಿಗೆ ಪ್ರಿಯವಾದಂತಹ ಬಾಹ್ಯಾಚರಣೆ ಆಂತರಿಕ ಆಚರಣೆ ನಾವು ಮಾಡ್ತೇವೆ ನಮ್ಮ ಕರ್ತವ್ಯ ನಾವು ಬಿಡಬಾರ್ದು ದೇವರೀ ಹೇಗೆ ಬೇಕಾದ್ರೆ ಮಾಡ್ತೀವಿ ಅಂತ ಮಾಡ್ಲಿಕ್ಕೆ ಹೋಗ್ಬಾರ್ದು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ರೆ ನಮಗೇನು ರಕ್ಷಣೆ ಬೇಕೋ ಅಂತ ಒದಗಿಸ್ತಾರೆ ಇಡೀ ದೇಶಕ್ಕೆ ಕ್ಷಾವೆ ಮುಂದೆ ನಮಗೇನ್ ಬೇಕೋ ಅದು ಕೊಟ್ಟು ರಕ್ಷಣೆ ಮಾಡ್ತಾ ಆ ಕೊರತೆ ಮಾಡುವಲ್ಲ ಈ ಈ ಪ್ರಕರಣ ಎಲ್ಲಿ ಬಂತಿದ್ದು ಮೊದಲನೇ ಪ್ರಶ್ನೆಗೆ ಮೇಲ್ನೋಟಕ್ಕೆ ಜನಕರಾಜರು ತಮ್ಮ ವೈಯಕ್ತಿಕ ಪ್ರಶ್ನೆ ಅಲ್ಲ ನಮ್ಮೆಲ್ಲರ ಪ್ರಶ್ನೆಗೆ ಪ್ರತಿನಿಧಿಯಾಗಿ ಆ ಪ್ರಶ್ನೆ ಕೇಳಿದ್ದು ಅದಕ್ಕೆ ಎಷ್ಟು ಸೊಸಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ಶತಾನಂದರು ಯದುವ್ಯಾಸದೇವರು ಅದನ್ನು ನಿರತನ ಮಾಡಿದ್ದಲ್ಲಿ ಸುತ್ತಾಚಾರ್ಯರು ಶಬರಿಕಾಳಿಗೆ ವಂದನೆ ಮಾಡಿದ್ದಾರೆ ಇದೇ ಹೀಗಿದ್ದರೆ ಇನ್ನು ಅಂಜಿನಾಚಲ ಉಪಾಖ್ಯಾನಂದಿನಾಚಲ ಉಪಾಖ್ಯಾನ ತುಂಬ ಬಿಕ್ಕಟ್ಟಿದೆ ಅಂಜನಾದೇವ ತಪಸ್ಸು ಮಾಡಿದ್ದು ಬಂದ್ಬಿಟ್ರು ತಪಸ್ಸು ಮಾಡಿದಕೋಸ್ಕರ ಅಂಜಿನಾಚಲ ಅಂತ ಹೆಸರು ಬಂದ್ಬಿಟ್ಟು ಅಲ್ಲ ಹಡಿದಂಜರಾದ್ರಿ ಇತ್ತಿದೆ ಹಂಪೆದುರುಗಡೆ ಅಲ್ಲ ಹಳದಿತ್ತು ಹನುಮಂತೇನು ತಿರುಪತಿಯಲ್ಲಿ ಹಡದಿದ್ದು ಅಲ್ಲ ಮತ್ತೆ ಜೀವೋತ್ತಮ ವಸ್ತುವನ್ನು ಪಡ್ಕೊಂಡು ಪಡಿಲಿಕ್ಕೆ ಸೇವೆ ಮಾಡಿದ್ರು ಮಾತ್ರ ಅಲ್ಲ ಹಾಗೆ ಯಾರು ಎಷ್ಟೋ ಜನ ಸೇವೆ ಮಾಡಿದ್ರು ಅವರ ಹೆಸರಲ್ಲ ಇಡ್ತಾರ ಏನಾದ್ರೂ ಮರ್ಮ ಒಬ್ಬ ಹೆಣ್ಮಗಳ ಸೇವೆ ಮಾಡಿದ್ದನ್ನೇ ಎತ್ತಿ ಹಿಡಿಯಲಿಕ್ಕೆ ಏನ್ ಕಾರಣ ಮರ್ಮ ಇದೆ ಮತ್ತೆ ಆ ಚರಿತ್ರೆ ಜನಕರಾಜರು ಯಾವ ಪ್ರಶ್ನೆಗೆ ಉತ್ತರ ಕೊಡ್ತು ನಮ್ಮ ಯಾವ ಸಮಸ್ಯೆಗಳು ಬಗ್ಗೆ ಹರಿಸುತ್ತೆ ಈಗ ನಾವು ಮೊದಲೇ ಪ್ರಕರಣ ಹಾಗೆಲ್ಲ ನೋಡಿಬಿಟ್ಟಿದ್ದೀವಿ ಈಗ ಒಂದಕ್ಕೆ ಮಾತ್ರ ಹಾಗಿರ್ಬಿಡೋವನ್ನಲ್ಲ ಈಗ ಒಂದು ನಾಲ್ಕು ಪ್ರಕರಣ ಮಾಡಬೇಕು ನಮಗೇನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಬೇಕು ಜನಕರಾಜರ ಪ್ರಶ್ನೆ ಅದಕ್ಕೆ ಪ್ರತಿನಿಧಿಯಾಗಿರಬೇಕು ಅದಕ್ಕೆ ಉತ್ತರ ಕೊಡುವಂತಹದ್ದಾಗಿರಬೇಕು ಆ ಪ್ರಕರಣ ಹಾಗಾಗಿ ಇದೆ ಆ ಧರ್ಮ ನಾಳೆ ಅಭಿಪ್ರಾಯ ಶ್ರೀಕೃಷ್ಣ ಅರ್ಪಣ